ಧರ್ಮತ್ಯ ಮಂಗಲ ಓ ಸ್ಥಪಕಾ ಚರ್ಮಸ್ವಧರ್ಮಸ್ವೂ ಅವತಾರ್ಠಾ ರಮಕೃಷ್ಣ ವಸುದೇವಸುತ ಕಂಸಾಣರ ಪರಮ ವಂದೇ ಜಗದ್ದು ಜಯತಿ ಜಗತಿ ಮಾಂ ಯಾಧವಸ್ತೆ ವಚನರಚನ ಕೇವಲ ಚಾಕಲಯ್ಯ ಧ್ರವಪದಿ ಯಾತೋ ಯತ್ೃತೋ ಧ್ರವೋಯಂ शाका कौशल पात्र ब्रह्मपुत्री गौणी भक्ति कुत साधने पुनः शुरूम नारदू लोकहानन का चिता कार्य यारो यह भक्तियोग अभ्यास आप तौकिक जीवन याद रीतिया अनाकूल अनीष्टू प्राप्त वा दुख चिंतार ಅದಕ್ಕೆ ಕಾರಣವನ್ನು ಹೇಳ್ತಾ ಯಾಕೆ ಅಂತ ಹೇಳಿದ್ರೆ ನಿವೇದಿತ ಆತ್ಮಲೋಪ ವೇದತ್ವ ಈ ಸಾಧಕನಾದವನು ತನ್ನ ಸಮಸ್ತವನ್ನು ತನ್ನ ವೈದಿಕ ಕರ್ಮಗಳನ್ನ ಕರ್ತವ್ಯಗಳನ್ನು ಹಾಗೆಯೇ ತನ್ನ ಲೌಕಿಕ ಕರ್ಮಗಳನ್ನ ಕರ್ತವ್ಯಗಳನ್ನು ಭಗವಂತನಿಗೆ ಅರ್ಪಿಸಿರುತ್ತಾನೆ ಅದರ ಫಲವನ್ನ अदर संपूर्ण जवाबारिया भगवंत पाद पद्मी के वमे अर्पित मिले अदर चिंतेवन अब भगवंत भगवंत आ चिंत जनक महाराज याज्ञवल्य मेच शिष्य ಯಾದ್ಯವತೀಯ ಋಷಿಗಳು ಅವರಿಗೆ ಅನೇಕ ರೀತಿಯ ಆಪ್ತ ಸಲಹೆಗಳನ್ನು ಉಪೇರಿಯಗಳನ್ನು ನೀಡ್ತಾ ಇದ್ದರು ಅವನ್ನು ಇನ್ನಿತರ ಎಲ್ಲ ಶಿಷ್ಯರಿಗಿಂತ ಹೆಚ್ಚು ಪ್ರೀತಿಸುತ್ತಿದ್ದುದು ಅವರ ಹಿಂದುಳಿದ ಶಿಷ್ಯರಿಗೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ ಅವರನ್ನು ಮಾತನಾಡಲಿಕ್ಕೆ ಶುರು ಈ ನಮ್ಮ ಗುರುಗಳು ಜನಕ ಮಹಾರಾಜನಾದ್ದರಿಂದ ಅವನನ್ನು ನಮ್ಮೆಲ್ಲರಿಗಿಂತು ಹೆಚ್ಚಾಗಿ ಪ್ರೇತಿಸುತ್ತಾರೆ ನಮ್ಮನ್ನೆಲ್ಲ ಅವನಷ್ಟು ಪ್ರೀತಿಸುವುದಿಲ್ಲ ಹೀಗೆ ಅವರ ಮೇಲೆ ಆರೋಪವನ್ನು ಹೊರಡಿಸುತ್ತಾ ತಮ್ಮ ತಮ್ಮಂದೇ ಮಾತನಾಡಲಿಕ್ಕೆ ಇದು ಯಾಜ್ಞವಲ್ಕಿರ ಕಿವಿಗೂ ಬಿತ್ತು ಆದರೆ ಯಾಜ್ಞವಲ್ಕಿರು ಇದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಹೀಗೆಯೇ ಒಮ್ಮೆ ಕಾಲ ಕ್ರಮೇಣ ಏನಾಯಿತಪ್ಪ ಅಂತ ಹೇಳಿದ್ರೆ ಇದೇ ಮಿಥಿಲೆಯಲ್ಲಿರತಕ್ಕಂತಹ ಯಾಜ್ಞವಲ್ಕರ ಗುರುಕುಲದಲ್ಲಿ ಆ ಆಶ್ರಮದಲ್ಲಿ ಕುಟೀರದಲ್ಲಿ ಅವರ ಎಲ್ಲ ಶಿಷ್ಯರೊಂದಿಗೆ ಜನಕ ಮಹಾರಾಜರು ಕೂಡ ಕುಳಿತುಕೊಂಡು ಯಾಜ್ಞವಲ್ಕರ ಅಮೃತ ಸುದೃಶವಾದಂತಹ ಆ ಉಪದೇಶಗಳನ್ನ ಆತ್ಮತತ್ವವನ್ನು ಕುರಿತು ಕೇಳ್ತಾ ಇದ್ದಾನೆ ತನ್ನದೆಲ್ಲವನ್ನೂ ಮರೆತುಕೊಂಡಿದ್ದಾನೆ ಮರೆತು ಹೋಗಿದ್ದಾನೆ ಅಂತಹ ಸಮಯ ಓಡುವಂತೂ ಅಲ್ಲಿಗೆ ಅವನ ರಾಜಪಟರು ಮಹಾರಾಜರೇ ಮಹಾರಾಜರೇ ಅನಾಂತವಾಯಿತು ಇಡಿ ಮಿಥಿಲೆಗೆ ಈಗ ಬೆಂಕಿ ಬಿದ್ದಿದೆ ಆ ಬೆಂಕಿ ತಕ್ಷಣ ಎಲ್ಲ ಕಡೆಯೂ ಹರಡ್ತಾ ಇದೆ ಅಂತ ತಕ್ಷಣ ಏನ್ಮಾಡ್ತು ಅಂದ್ರೆ ಯಾಜ್ಞವರ್ಗನ ಇತರ ಶಿಷ್ಯರು ತಮ್ಮ ತಮ್ಮ ಬಡ ಕುಟೀರಗಳಲ್ಲಿ ಇರತಕ್ಕಂತಹ ಒಂದೋ ಎರಡೋ ಅಲ್ಪ ವಸ್ತುಗಳನ್ನು ರಕ್ಷಿಸಿಕೊಳ್ಳಿಕ್ಕೆ ಅಲ್ಲಿಂದ ಎದ್ದು ಓಡಿಬಹುದು ಆದರೆ ಜನಕ ಮಹಾರಾಜ ಮಾತ್ರ ಅತ್ಯಂತ ಶಾಂತ ರೀತಿಯಲ್ಲಿ ಕುಳಿತುಕೊಂಡು ಯಾಜ್ಞವಲ್ಕರ ಆ ಉಪದೇಶವನ್ನು ಕವಿಯುತ್ತಾ ಹೇಳ್ತಾನೆ ಮಿಥಿಲಾಯಂ ಪ್ರಲಗ್ಧಾಯಾಮ ನಮೇ ದಹತಿ ಇಂಚನ ಸಮಸ್ತ ಮಿಥಿಲೆಯು ನಾಶವಾದಾಗ್ಯೂ ಕೂಡ ನನ್ನ ಅಂತಃಪುರ ನನ್ನ ಅರಮನೆ ಎಲ್ಲವೂ ನಾಶವಾಗಲೂ ಕೂಡ ನನ್ನದು ಅಂತಕ್ಕಂಥದ್ದು ಏನೂ ನಾಶವಾಗುವುದಿಲ್ಲ ಇದನ್ನು ನಾನು ಚೆನ್ನಾಗಿ ಅರಿತಿದ್ದೇನೆ ಎಂಬುದಾಗಿ ಅವರು ಹೇಳ್ತಾರೆ ಇದಾದ ನಂತರ ತಿಳಿದು ಬಂತು ಯಾಜ್ಯವಂತಿರು ಜನಕ ಮಹಾರಾಜನನ್ನು ನಮ್ಮೆಲ್ಲರಿಗಿಂತ ಹೆಚ್ಚು ಪ್ರೀತಿ ತೋರಿಸ್ತಾ ಇದ್ದಿದ್ದು ಆತ ರಾಜ ಎಂಬ ಕಾರಣಕ್ಕಾಗಿ ಅಲ್ಲ ಆತ ನಮ್ಮೆಲ್ಲರಿಗಿಂತ ತಿಳುವಳಿಕೆಯಲ್ಲಿ ಔನ್ನತ್ಯವನ್ನು ಹೊಂದಿದವರು ಹೀಗಾಗಿ ಸಹಜವಾಗಿ ಗುರುಗಳ ಮೇಲೆ ಗುರುಗಳಿಗೆ ಹೆಣಕನ ಮೇಲೆ ಪ್ರೇಮ ಅನ್ನುವಂತಹ ಜ್ಞಾನೋದಯ ಅವರಿಗೆಲ್ಲ ಆಯಿತು ಒಮ್ಮೆ ನಾವು ನಮ್ಮ ಸಮಸ್ತವನ್ನ ಭಗವಂತನಿಗೆ ಅರ್ಪಿಸಿದ ಮೇಲೆ ನಾವು ಆ ವಿಷಯವಾಗಿ ಚಿಂತೆ ಮಾಡಿದರೆ ಅದು ಏನನ್ನು ಪೂಜಿಸ್ತದೆ ಅಂತ ಹೇಳಿದ್ರೆ ಆ ಚಿಂತೆಯೇ ಏನನ್ನು ಪೂಜಿಸ್ತದೆ ಅಂತ ಹೇಳಿದ್ರೆ ನಾವು ಆ ಒಂದು ವಿಷಯದಲ್ಲಿ ಭಗವಂತನಿಗೆ ಎಲ್ಲವನ್ನು ಅರ್ಪಿಸಿಲ್ಲ ಭಗವಂತನಿಗೆ ನಮ್ಮ ಜವಾಬ್ದಾರಿಯನ್ನು ನಾವು ಒಪ್ಪಿಸಿಲ್ಲ ಅನ್ನೋದು ಅಲ್ಲಿ ಸಾಬೀತಾಗ್ತದೆ ಒಪ್ಪಿಸಿದ ಮೇಲೆ ನಮ್ಮ ಹಿಂದಿಯೇ ಒಂದು ರಾಮಾನಾಯ ಅವರ ಒಂದು ಶ್ಲೋಕವನ್ನ ಉದ್ಧರಿಸ್ತಾ ಹೇಳಿದೆ ಒಮ್ಮೆ ನಾವು ಯಾವುದಾದ್ರೂ ಒಂದು ಪಶುವನ್ನು ಇನ್ನೊಬ್ಬರಿಗೆ ಕೊಟ್ಟ ಮೇಲೆ ಅದರ ಸಂಪೂರ್ಣ ಜವಾಬ್ದಾರಿ ಅವರಿಗೆ ಆಗ್ತದೆ ಹೊರತು ಅದಕ್ಕೆ ನಾಳೆ ಏನಾದರೂ ಹೆಚ್ಚು ಆದರೆ ಅದರ ಚಿಂತೆ ನಮಗಿರುವುದಿಲ್ಲ ಹೀಗೆ ಎಲ್ಲ ವಿಷಯಗಳಲ್ಲಿಯೂ ಕೂಡ ಸಾಗತನ ಆದವನು ಆಧ್ಯಾತ್ಮಿಕ ವಿಷಯವಾಗ್ಬೋದು ವೈದಿಕ ವಿಷಯವಾಗ್ಬೋದು ಕರ್ತವ್ಯಗಳಾಗ್ಬೋದು ಕರ್ಮಗಳಾಗ್ಬೋದು ಅಥವಾ ಲೌಕಿಕ ಕರ್ಮ ಕಾರ್ಯಗಳಾಗ್ಬೋದು ಅಥವಾ ಇನ್ಯಾವುದೇ ರೀತಿಯ ಜವಾಬ್ದಾರಿ ಆಗ್ಬೋದು ಅದನ್ನು ಕುರಿತು ತನ್ನ ಎಲ್ಲ ಚಿಂತೆಯನ್ನು ಭಗವಂತನಿಗೆ ಬಿಟ್ಟು ಬಿಡಬೇಕು ಎಂಬುದಾಗಿ ಹೇಳ್ತಾ ನಂತರ ಹೇಳ್ತಾರೆ ನ ತತ್ಸಿದ್ಧವು ಲೋಕವ್ಯವಹಾರೋ ಹೇಯ ಕಿಂತೂ ಫಲತ್ಯಾಗ ತಾಧನಂಚ ಕಾರ್ಯಮೇವ ಇಲ್ಲಿ ಪಾಠಾಂತರ ಉಂಟು ಕೆಲವರು ಇದನ್ನು तद असिध लोकव्यवहारो हेय कितु फलत्याग त्यमेव अ सूत्र निश्चिंत नारद्वू है निश्चिंत सिद्ध अलीवर ಲೋಕವ್ಯವಹಾರವನ್ನು ಬಿಡಕೂಡದು ಎಂಬುದಾಗಿ ಅರ್ಥ ಅಥವಾ ಎಲ್ಲಿಯವರೆಗೂ ಗೌಣಿ ಭಕ್ತಿಯಲ್ಲಿ ಪಕ್ವತೆಯನ್ನ ಸಾಧಕನು ಪಡೆಯುವುದಿಲ್ಲವೋ ಅಲ್ಲಿಯ ತನಕ ತನ್ನ ಎಲ್ಲ ಲೌಕಿಕ ವ್ಯವಹಾರಗಳನ್ನು ಕರ್ತವ್ಯಗಳನ್ನು ಅವನು ಮಾಡಲೇಬೇಕು ಯಾವುದಲ್ಲೂ ಕೂಡ ಬಲಾತ್ಕಾರವಾಗಿ ತ್ಯಜಿಸಬಾರದು ಬಲಾತ್ಕಾರವಾಗಿ ತ್ಯಜಿಸಿದರೆ ದೋಷ ಬರುತ್ತದೆ ಆದರೆ ಆ ಆ ಕಾರ್ಯ ಕರ್ತವ್ಯಗಳು ಕರ್ಮಗಳು ಎಲ್ಲವೂ ಕೂಡ ಅವನಲ್ಲಿ ಸಹಜವಾಗಿ ಉದ್ಭವಿಸಿದ ಭಕ್ತಿಯಿಂದ ಭಕ್ತಿಯ ಆಧಿಕ್ಯದಿಂದ ತಮ್ಮಿಂದವೇ ಬಿದ್ದು ಹೋಗಬೇಕು ಹಾಗೆ ಬಿದ್ದು ಮಾತ್ರ ಅಂತಹ ಕರ್ಮತ್ಯಾಗದಿಂದ ಯಾವುದೇ ದೋಷ ಅವನಿಗೆ ತಟ್ಟುವುದಿಲ್ಲ ಹೀಗೆ ಲೌಕಿಕ ಕರ್ಮ ಕರ್ತವ್ಯಗಳನ್ನು ಆತ ಭಾಗವದರ್ಪಣ ಬುದ್ಧಿಯಿಂದ ಮಾಡ್ತಾ ಅದರ ಎಲ್ಲ ಫಲವನ್ನೂ ಕೂಡ ಅವನು ಬಿಡಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಒಮ್ಮೆ ಅವನಿಗೆ ಸಫಲತೆ ಸಿಗ್ಬೋದು ಇನ್ನೊಮ್ಮೆ ನಿಷ್ಫಲತೆ ಉಂಟಾಗ್ಬೋದು ಅಂತಹ ಸಂದರ್ಭಗಳಲ್ಲಿ ಅವನ ಮನಸ್ಸು ಅವುಗಳಿಂದ ಬಾಧಿತವಾಗ್ತದೆ ಸಾಧನೆಗೆ ಅಡಚನೆ ಉಂಟಾಗ್ತದೆ ಈ ಸಾಧನೆಗೆ ಅರ್ಜನೆ ಉಂಟಾಗದಿದ್ದಂತೆ ಮಾಡಬೇಕಾದ್ರೆ ಮನಸ್ಸಿನಿಂದ ಆ ಫಲಾದಿನಾಶತೆ ಅಥವಾ ಫಲದಲ್ಲಿ ಇರತಕ್ಕಂತಹ ಆಸಕ್ತಿಯನ್ನ ಆಗ ಬಿಡಬೇಕಾಗ್ತದೆ ಅದಕ್ಕೋಸ್ಕರ ನಾರದರು ಇಲ್ಲಿ ಹೇಳ್ತಾ ಇದ್ದಾರೆ ಫಲತ್ಯಾಗ ಫಲವನ್ನಂತೂ ಅವಶ್ಯವಾಗಿ ಸಾಧಕ ನಾವು ತ್ಯಜಿಸಲೇಬೇಕು ಆದರೆ ತನ್ನ ಲೋಕ ವ್ಯವಹಾರಗಳನ್ನ ಬಿಡುವಂತಹ ಅವಶ್ಯಕತೆ ಇಲ್ಲ ಅಷ್ಟೇ ಅಲ್ಲ ಬಿಡಲೇಬಾರದು ತತ್ ಸಾಧನಂಚ ಕಾರ್ಯವೇಬ ಮತ್ತು ಈ ಗೌಣಿ ಭಕ್ತಿ ಪಕ್ವಾದ ನಂತರ ಹಾಗಾದರೆ ಸಾಧನೆ ಭಜನೆಗಳನ್ನ ಬಿಡಬೇಕೆ ಅಲ್ಲಿಗೆಲ್ಲ ಮುಗಿಯುತ್ತೆ ಅಂದರೆ ಇಲ್ಲ ಎಲ್ಲಿಯವರೆಗೂ ಪರಾಭಕ್ತಿ ಅಂತಕ್ಕಂಥದ್ದು ಅವನಿಗೆ ಪ್ರಾಪ್ತವಾಗುವುದಿಲ್ಲವೋ ಅಲ್ಲಿಯ ತನಕ ಅವನು ಆ ಭಕ್ತಿಯ ಸಾಧನೆಗಳನ್ನ ಮಾಡ್ತಾ ಬರಬೇಕು ಬಿಡಬಾರದು ಇಲ್ಲಿ ಅದಕ್ಕೋಸ್ಕರ ನಾಡಿದ್ರು ಕಾರ್ಯಂ ಏವ ಅನ್ನುವಂತಹ ಶಬ್ದವನ್ನು ಹಾಕಿದ್ದಾರೆ ನಾನು ಹಿಂದೆ ಒಮ್ಮೆ ನಿಮಗೆ ಹೇಳಿದಂತೆ ಏವ ಅನ್ನುವಂತಹ ಶಬ್ದಕ್ಕೆ ಎರಡು ಅರ್ಥ ಇದೆ ಒಂದು ಕಾರ್ಯಮೇವ ಅಂದಾಗ ಮಾಡಲೇಬೇಕು ಅನ್ನುವುದು ಒಂದು ಇನ್ನೊಂದು ನಿಷೇಧಾರ್ಥಕ ಮಾಡದೇ ಇರಬಾರದು ಅನ್ನುವಂತಹ ಎರಡರ್ಥವನ್ನ ಇದು ಏವಕಾರ ಹೇಳ್ತದೆ ಎರಡನೇ ತಿಂದೂ ಕೂಡ ನಮ್ಮನ್ನ ಇದು ಎಚ್ಚರಿಸ್ತದೆ ಸಾಧನೆ ಭಜನೆಗಳನ್ನ ನಾವು ನಿರಂತರವು ಮಾಡ್ತಾ ಇರಬೇಕು ಅದಕ್ಕೆ ಯಾವ ಯಾವ ರೀತಿಯ ರಜವನ್ನು ಕೊಡಬಾರದು ಎಂಬುದಾಗಿದೆ ನಂತರ ಮುಂದಿನ ಸೂತ್ರದಲ್ಲಿ ನಾರದರು ಹೇಳ್ತಾ ಇದ್ದಾರೆ ಸ್ತ್ರೀ ಧನ ನಾಸ್ತಿಕ ವೈರಿ ಚರಿತ್ರ ಶ್ರವಣೀಯಂ ಸ್ತ್ರೀಯರ ಧನದ ನಾಸ್ತಿಕರ ವೈರಿಗಳ ಚರಿತ್ರವನ್ನು ಕೇಳಬಾರದು ಇಲ್ಲಿ ಅನೇಕ ವಿಷಯಗಳನ್ನ ನಾವು ಗಮನಿಸಬೇಕು ಒಂದನೆಯದಾಗಿ ಇಲ್ಲಿ ಯಾಕೆ ಸ್ತ್ರೀಯ ವಿಷಯವನ್ನು ಕೇಳಬಾರದು ಹಾಗಾದರೆ ನಾಳೆ ಸ್ತ್ರೀಯರ ನಿಂದೆಯನ್ನು ಮಾಡ್ತಾ ಇದ್ದಾಳೆಯೇ ಅಂದರೆ ಅದು ಸರಿಯಲ್ಲ ಯಾಕೆ ಅಂತ ಹೇಳಿದ್ರೆ ನಾರದರಿಗೆ ಸ್ತ್ರೀ ನಿಂದೆ ಮಾಡುವಂತಹ ಉದ್ದೇಶವಿಲ್ಲ ಇದ್ದಿದ್ರೆ ಅಲ್ಲಿ ಭಕ್ತಿಯ ಒಂದು ಆದರ್ಶ ಮೂರ್ತಿಗಳಾಗಿ ಗೋಪಿಕಾ ಸ್ತ್ರೀಯರನ್ನ ಅವರು ಹಿಂದೆ ಸೂತ್ರದಲ್ಲಿ ಯಥಾವ್ರಜ ಗೋಪಿಕಾ ನಾಮ್ ಅನ್ನುವಂತಹ ಸೂತ್ರದಲ್ಲಿ ಹೇಳ್ತಾ ಇದ್ದಿರಲಿಲ್ಲ ಹಾಗೆ ಅವರಿಗೂ ತಿಳಿದಿತ್ತು ಅನೇಕ ಸ್ತ್ರೀ ಭಕ್ತರಿದ್ದಾರೆ ಎಂಬುದಾಗಿ ಹೀಗಾಗಿ ಯಾವತ್ತೂ ಕೂಡ ನಾರರಂತಹ ಮಹರ್ಷಿಗಳು ಸ್ತ್ರೀ ನಿಂದೆಯನ್ನ ಮಾಡುವವರಲ್ಲವೇ ಅಲ್ಲ ಹಾಗಾದ್ರೆ ಇಲ್ಲಿ ಸ್ತ್ರೀ ಚರಿತ್ರೆಯನ್ನು ಕೇಳಬಾರದು ಅಂತ ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದು ಪುರುಷರಿಗೆ ಹೇಳಿದಂತಹ ಅದೇ ಸ್ತ್ರೀಯರಿಗಾದ್ರೆ ಅವರು ಪುರುಷ ಚರಿತ್ರವಣೀಯಂ ಪುರುಷರ ಚರಿತ್ರೆಯನ್ನು ಕೇಳಬಾರದು ಅನ್ನೋದನ್ನ ಅವರು ಅಧ್ಯಯನ ಮಾಡಿಕೊಳ್ಬೇಕು ಅಲ್ಲಿ ಸೇರಿಸ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ನೋಡಿ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ನಮ್ದೊಂದು ಮನೆ ಇರುತ್ತೆ ಪಕ್ಕದಲ್ಲಿ ಇನ್ನೊಂದು ಮನೆ ಇರುತ್ತೆ ಹೇಗೆ ನಾವು ನಮ್ಮ ಮನೆಯನ್ನು ಅತ್ಯಂತ ಚೊಕ್ಕಟವಾಗಿ ಇಟ್ಟುಕೊಂಡು ಪಕ್ಕದ ಮನೆಯವರು ಎಲ್ಲ ಕಥವನ್ನು ಗುಡಿಸಿ ನಮ್ಮ ಮನೆಗೆ ಹಾಕಿದರೆ ನಮ್ಮ ಮನೆ ಕಾಂಪೌಂಡ್ ಒಳಗೆ ಹಾಕಿದರೆ ನಮ್ಗೆಷ್ಟು ಕೋಪ ಬರುತ್ತೆ ಹೌದು ಅಲ್ವಾ ನಮ್ಮ ಮನೆಯನ್ನು ಗರೀಜ್ ಮಾಡ್ತಾ ಇದ್ದಾರಲ್ಲ ಅನ್ನುವಂತಹ ಒಂದು ಬೇಸರ ಕೋಪ ಉಂಟಾಗುತ್ತದೆ ನಮ್ಮ ಮನೆಯನ್ನು ನಾವು ಚೊಕ್ಕ ಚೊಕ್ಕಟವಾಗಿ ಇಡಬೇಕು ಶುದ್ಧವಾಗಿ ಇಡಬೇಕು ಎಂಬುದಾಗಿ ಯಾವ ಕಲ್ಪನೆ ನಮಗೆ ಇರ್ತದೋ ನಮ್ಮ ಮನೆಗಳಲ್ಲಿ ಹಾಗೆಯೇ ಈ ಸಾಧನ ಭೂತವಾದಂತಹ ಸಾಧನೆಯ ಸಹಾಯ ಮಾಡುವಂತಹ ದೇಹ ಮನಸ್ಸುಗಳು ಕೂಡ ಚೊಕ್ಕಟವಾಗಿ ಇಟ್ಟುಕೊಳ್ಳುವಂತಹ ಎಲ್ಲ ಜವಾಬ್ದಾರಿ ಸಾಧಕವನ್ನು ಎಲ್ಲ ರೀತಿಯಲ್ಲೂ ಕೂಡ ಆತ ಕೇವಲ ಒಳ್ಳೆಯ ವಿಷಯಗಳು ಸಂಗ್ರಹಿಸುವುದು ಮಾತ್ರವಲ್ಲ ಕೆಟ್ಟ ವಿಷಯಗಳು ಬರದಂತೆ ತನ್ನ ಮನಸ್ಸನ್ನು ತನ್ನ ದೇಹವನ್ನ ಪ್ರವೇಶ ಮಾಡದಂತೆ ತನ್ನ ಸಾಧನೆಯನ್ನು ಹಾಳುಗೆಡವದಂತೆ ಎಲ್ಲ ರೀತಿಯ ಎಚ್ಚರವನ್ನು ವಹಿಸುವುದಕ್ಕೆ ಈ ಒಂದು ಉಪದೇಶವನ್ನ ನಾರದರಿಯಲ್ಲಿ ಕೊಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಸ್ತ್ರೀಯರ ವರ್ಣನೆ ಪುರುಷರಿಗೆ ಪುರುಷರ ವರ್ಣನೆ ಸ್ತ್ರೀಯರಿಗೆ ಕಾಮವನ್ನ ಪ್ರಚೋದನೆ ಮಾಡುವಂತಹ ಸಾಧನವಾಗಿರ್ತದೆ ಅದಕ್ಕೋಸ್ಕರ ಎಲ್ಲ ಈ ಅಲಂಕಾರ ಶಾಸ್ತ್ರಗಳಲ್ಲಿ ಶೃಂಗಾರ ಶಾಸ್ತ್ರಗಳಲ್ಲಿ ಸ್ತ್ರೀಯರ ವರ್ಣನೆ ಅಥವಾ ಪುರುಷನ ವರ್ಣನೆ ಅಂಗಾಂಗಿಗಳ ವರ್ಣನೆ ಪುರುಷರವಾಗಿ ನಮಗೆ ಸಿಗ್ತದೆ ಯಾಕೆಂದ್ರೆ ಅದರ ಉದ್ದೇಶದೇನು ಹೀಗಾಗಿ ಸಾಧಕನಾದವನಿಗೆ ಮುಖ್ಯವಾಗಿ ಬೇಕಾದದ್ದು ಏನು ಅಂತ ಹೇಳಿದ್ರೆ ಅವನು ಇಂತಹ ಒಂದು ವರ್ಣನೆಯನ್ನು ಕುರಿತಾದಂತಹ ಶ್ರವಣವನ್ನು ಮಾಡಲೇಬಾರದು ಇಲ್ಲಿ ಕೇವಲ ನ ಶ್ರವಣೀಯಂ ಅಂತ ಹೇಳಿದೆ ಯಾಕೆ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಪಠನ ಮತ್ತು ಪಾಠ ಕೇವಲ ಬಾಯಿನಿಂದ ನಡೀತಾ ಇತ್ತು ಗುರುಗಳು ಬಾಯಿಯಲ್ಲಿ ಹೇಳುವುದು ಶಿಷ್ಯನು ಅದನ್ನು ಕೇಳಬೇಕಾಗಿದೆ ಹೀಗಾಗಿ ಶ್ರುತಿ ಎಂಬ ಹೆಸರು ಬಂದು ವೇದನೆ ಅವನು ಕೇಳಿಕೊಂಡು ಪುನಃ ಉಚ್ಚಾರಣೆಯನ್ನು ಮಾಡ್ತಾ ಇದ್ದ ಗುರುಗಳು ಒಮ್ಮೆ ಒಂದು ಬಾರಿ ಹೇಳುವುದು ಶಿಷ್ಯ ಎರಡು ಬಾರಿ ಅದನ್ನು ಉಚ್ಚರಿಸಿ ಒಪ್ಪಿಸ್ತಕ್ಕಂಥದ್ದು ಇಂತಹ ಪಾಠಕ್ರಮವಿತ್ತು ನಂತರ ಲಿಪಿ ಬಂದ ನಂತರ ಓದುವುದು ನೋಡುವುದು ಎಲ್ಲ ಶುರುವಾಯಿತು ಹಾಗೆಯೇ ಅದಕ್ಕೋಸ್ಕರ ಇಲ್ಲಿ ಶ್ರವಣೀಯಂ ಅಂತ ಹೇಳಿರುವುದು ಕೇವಲ ಉಪಾಕ್ಷಣಾರ್ಥವಾಗಿ ಕೇಳಬಾರದು ಮಾತ್ರವೇ ಅಲ್ಲ ನೋಡಬಾರದು ಓದಬಾರದು ಎಲ್ಲವನ್ನು ನಾವು ತಿಳಿಸ್ಕೊಳ್ಬೇಕು ಭಗವದ್ಗೀತೆಯಲ್ಲಿ ಭಗವಂತ ಹದಿನಾರನೇ ಅಧ್ಯಾಯದ ಇಪ್ಪತ್ತೊಂದನೇ ಶ್ಲೋಕದಲ್ಲಿ ತ್ರಿವೀಣಂ ನರಕ ವಾರಂ ನಾಶನ ಕಾಮ ಕ್ರೋಧ ಸದಾ ಲೋಭ ತತ್ಮಾದೇತತ್ರಯಂ ಯಜೇ ಅಂತ ಹೇಳ್ತಾನೆ ನರಕಕ್ಕೆ ಮೂರು ಬಾಗಲುಗಳುಂತೆ ಒಂದು ಕಾಮ ಇನ್ನೊಂದು ಕ್ರೋಧ ಇನ್ನೊಂದು ಲೋಭ ನರಕ ಮಾತ್ರ ನರಕಕ್ಕೆ ಮೂರು ಬಾಗಿಲು ಸ್ವರ್ಗಕ್ಕೆ ಒಂದೇ ಬಾಗಲು ಯಾವುದೋ ಯಾಗ ಯಾಕೆ ನರಕಕ್ಕೆ ಮೂರು ಬಾಗಿಲು ಅಂತ ಹೇಳಿದ್ರೆ ಅಲ್ಲಿ ರಶ್ ಜಾಸ್ತಿ ನರಕಕ್ಕೆ ಹೋಗುವಂತಹ ಕ್ಯಾಂಡಿಡೇಟ್ಸು ಜಾಸ್ತಿ ಇದ್ದಾರೆ ಆದರೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಅಂತಹ ರಷೇ ಇಲ್ಲ ಅದು ಯಾವಾಗಲೂ ಖಾಲಿಯಾಗಿರುತ್ತೆ ಯಾವಾಗಲೂ ಖಾಲಿಯಾಗಿರುತ್ತೆ ಹೀಗಾಗಿ ಅದಕ್ಕೆ ಒಂದೇ ಬಾಗಿಲು ಸಾಕು ಆ ಬಾಗಿಲು ತ್ಯಾಗ ತ್ಯಾಗೇ ನೈಗೆ ಅಮೃತತ್ವ ಆಶು ಕೇವಲ ತ್ಯಾಗದಿಂದ ಮಾತ್ರ ಅಮೃತತ್ವವನ್ನು ಒಬ್ಬನು ಪಡೆಯುತ್ತಾನೆ ಹಾಗೆ ಈ ನರಕದ ಬಾಗಿಲುಗಳಾದಂತಹ ಈ ಕಾಮ ಕ್ರೋಧ ಲೋಭ ಈ ಮೂರನ್ನು ಹುಟ್ಟಿಸುವಂತಹವು ಈ ಚರಿತ್ರೆಗಳು ಸ್ತ್ರೀಯರ ಚರಿತ್ರೆ ಅಥವಾ ಪುರುಷನ ಚರಿತ್ರೆ ವರ್ಣನೆ ಸ್ತ್ರೀಯರಿಗೆ ಅಥವಾ ಪುರುಷರಿಗೆ ಕಾಮಕ್ಕೆ ಆತ್ಪದವನ್ನು ನೀಡುವುದಾದರೆ धनद अथवा धनिकर चर अोभव मन जगृतगढ़ हाउम ए मिलियन हाउ गेनि फ्रम रैंक अनेक पुस्तक नोड़बू ಪಬ್ಲಿಶ್ ಆಗಿರುವುದನ್ನ ಪ್ರಕಟವಾಗಿರುವುದನ್ನ ನೋಡಬಹುದು ಇಂತಹ ಪುಸ್ತಕಗಳು ಪ್ರಾಪಂಚಿಕರಿಗೆ ಸರಿ ಉದ್ಯಮಶೀಲರಿಗೆ ಸರಿ ಆದ್ರೆ ಇದು ಸಾಧಕನಾದವನಿಗೆ ಇದನ್ನ ಓದಲೇಬಾರದು ಓದಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವನ ಗುರಿ ಅನ್ನುವುದು ಏನಾಗುತ್ತೆ ಬದಲಾಗ್ತದೆ ಸಾಧನೆ ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನ ಭಗವತ್ ಕಳಿಸಬೇಕಾದಂತಹ ಆ ಮನಸ್ಸು ಲಬ್ಧಗೊಂಡು ಹಣ ಸಂಪಾದನೆ ಹೇಗೆ ಮಾಡುವುದು ಅನ್ನುವುದರ ಬಗ್ಗೆ ಚಿಂತಿಸಿಕೊಡುತ್ತೆ ಹೀಗಾಗಿ ಧನಿಕನ ಚರಿತ್ರೆ ಅಥವಾ ಧನ ಸಂಬಂಧಿ ಚರಿತ್ರೆಯನ್ನ ವರ್ಣನೆಯನ್ನ ಸಾಧನ ಕೇಳಲೇಬಾರದು ಎರಡನೇ ನಾಸ್ತಿಕ ಚರಿತ್ರ ನಾಸ್ತಿಕರು ಅವರು ಬರೆದಂತಹ ಚರಿತ್ರೆಯನ್ನ ಅಥವಾ ಅವರ ವರ್ಣನೆಯನ್ನ ಅವರ ಉಪದೇಶಗಳನ್ನ ಅವರಿಗೆ ಸಂಬಂಧಿಸಿದಂತಹ ಗ್ರಂಥಗಳನ್ನು ವಿಷಯಗಳನ್ನು ಕೇಳಬಾರದು ಓದಬಾರದು ನೋಡಬಾರದು ಯಾಕೆ ಅಂತ ಹೇಳಿದ್ರೆ ಮೊದಲನೆಯದಾಗಿ ನಾವು ಆರಂಭ ಸ್ಥಿತಿಯಲ್ಲಿ ಇರತಕ್ಕಂತಹ ಗೌಣೀ ಭಕ್ತಿಯಲ್ಲಿ ಇನ್ನು ತೊಡಗಿರ್ತಕ್ಕಂತಹ ಶಿಶುಗಳು ಇಂಥವರಿಗೆ ಮೊದಲೇ ಅನೇಕ ರೀತಿಯ ಸಂಶಯಗಳು ಮನಸ್ಸಿನಲ್ಲಿ ಮನೆ ಮಾಡಿಕೊಂಡಿರ್ತವೆ ನಮ್ಮಮಗೆ ಸಂಶಯಗಳು ವಿಪರೀತವಾಗಿರುವಾಗ ಇಂತಹ ನಾಸ್ತಿಕರ ಹೇಳಿಕೆಗಳನ್ನ ಇಂತಹ ನಾಸ್ತಿಕರ ಜೀವನ ಚರಿತ್ರೆಗಳನ್ನ ಇಂತಹ ನಾಸ್ತಿಕರ ವಾದಗಳನ್ನ ಓದಿ ನಿಮ್ಮ ತಲೆಯನ್ನ ಹಾಳ್ ಮಾಡಿಕೊಂಡ್ರೆ ನಿಮ್ಮಲ್ಲಿರ್ತಕ್ಕಂತಹ ಒಂದು ಅಲ್ಪ ಸ್ವಲ್ಪ ಶ್ರದ್ಧೆಯೂ ಕೂಡ ನಾಶವಾಗಿ ನೀವು ಮಧ್ಯದಲ್ಲೇ ಈ ಸಾಧನೆಯನ್ನು ಬಿಡುವಂತಹ ಅಪಾಯ ಕಟ್ಟಿತ್ತು ಹೀಗಾಗಿ ಸಾಧಕನಾದವನು ನಾಸ್ತಿಕ ಅದಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳನ್ನ ಶ್ರವಣ ಮಾಡಲೇಬಾರದು ಓದಲೇಬಾರದು ಸ್ವಾಮಿ ಸೂರ್ಯಾನಂದ್ಜಿ ಒಮ್ಮೆ ತಮ್ಮ ಶಿಷ್ಯ ಒಬ್ಬಳಿಗೆ ಅಮೆರಿಕದಲ್ಲಿರತಕ್ಕಂತಹ ಒಬ್ಬ ಶಿಷ್ಯೆಗೆ ಒಂದು ಪತ್ರದಲ್ಲಿ ಬರಿತಾ ನನ್ನ ಮುಖ್ಯವಾಗಿ ಇಡಾಂತ ನನ್ನ ಒಬ್ಬಳಿಗೂ ಭಕ್ತಿ ಅವರಿಗೆ ಬರಿತಾ ಅವರು ಒಂದು ರೀತಿ ಎಚ್ಚರಿಕೆಯನ್ನು ಕೊಡ್ತಾರೆ ನೋಡು ನೀನು ಎಂತಹ ಗ್ರಂಥಗಳನ್ನು ಈಗ ಓದ್ತಾ ಇದೆಯಾ ಹೇಳದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನೀನು ಸಿಕ್ಕ ಸಿಕ್ಕ ಎಲ್ಲ ಗ್ರಂಥಗಳನ್ನು ಓದಬಾರದು ಯಾವುದು ಭಗವತ್ ಸಾಕ್ಷಾತ್ಕಾರ ಮಾಡಿಕೊಟ್ಟು ಮಾಡಿಕೊಂಡಂತಹ ಸಾಧು ಸಂಪರಿಂದ ಬರೆಯಲು ಅಂತಹ ಗ್ರಂಥಗಳನ್ನು ಮಾತ್ರ ನೀವು ಅಧ್ಯಯನ ಮಾಡಬೇಕೆ ಹೊತ್ತು ಯಾರ ಮಿಕ್ಕೆಲ್ಲ ಗ್ರಂಥಗಳನ್ನು ಕೂಡ ನೀವು ಎತ್ತಿಬಿಡಬೇಕು ಅವುಗಳನ್ನು ತಿರಸ್ಬೇಕು ಅವುಗಳನ್ನು ಓದಬಾರದು ಅನ್ನುವಂಥ ಒಂದು ಎಚ್ಚರಿಕೆಯನ್ನ ಸ್ವಾಮಿ ಕುರಿಯಾನಂದರು ಉತ್ತಮ ಶಿಷ್ಯೆಗೆ ಅಲ್ಲಿ ಕೊಡ್ತಾರೆ ನಂತರ ವೈರಿ ವೈರಿಯ ಕುರಿತಾದಂತಹ ಚರಿತ್ರೆ ಇಲ್ಲಿ ಒಬ್ಬ ಭಕ್ತನಾದ ವೈರಿ ಹೇಗಿರ್ಲಿಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ನೋಡುವುದು ಸಾಧ್ಯ ಅದಕ್ಕ ಉತ್ತರ ಇಷ್ಟೇ ಇಲ್ಲಿ ಹೇಳಲ್ಪಟ್ಟತಕ್ಕಂತಹ ಅಧಿಕಾರಿ ಯಾರು ಅಂತ ಹೇಳಿದ್ರೆ ಯಾರು ಗೌಣಿ ಭಕ್ತನೋ ಗೌಣಿ ಭಕ್ತಿಯನ್ನು ಆಚರಿಸ್ತಾ ಇದ್ದಾನೆಯೋ ಇನ್ನು ಕಡಿಮೆಯ ಸ್ಥಳದ ಭಕ್ತಿ ಆರಂಭಿಕ ಪ್ರಾರಂಭಿಕ ಹಂತದ ಭಕ್ತಿಯನ್ನು ಆಚರಿಸ್ತಾ ಇದ್ದಾನೆಯೋ ಅಂತಹ ಭಕ್ತನ ಕುರಿತಾದಂತಹ ಮಹತ್ವ ಅಂತಹ ಭಕ್ತನಿಗೂ ಕೂಡ ರಾಗದ್ವೇಷಗಳು ಇರುವುದು ಸಹಜ ಹೀಗಾಗಿ ಅವರಿಗೆ ಯಾವ ಯಾರ ಮೇಲೆ ಮನಸ್ತಾಪ ಉಂಟಾಗಿ ದ್ವೇಷ ಉಂಟಾಗಿ ವೈರಸ್ ವೈರುಗಳು ಇರಬಹುದು ಅಂತಹ ಸಂದರ್ಭದಲ್ಲಿಯೂ ಕೂಡ ಆ ವೈರ್ಯ ಕುರಿತಾದಂತಹ ಗ್ರಂಥಗಳನ್ನು ಓದಬಾರದು ಯಾಕೆ ಅಂತ ಹೇಳಿದ್ರೆ ಅದರಿಂದ मनस क्रोध प्रचोधनेंटाते द्वेष प्रचोदनेंटाते ही काम जगृतग क्रोधवान अथवा द्वेषव जगृतगोभव जगृतग संशय जो यदे ग्रंथ कौन अद्क संबंधी ಯಾವುದನ್ನಾಗಲಿ ಕೂಡ ನಾವು ನೋಡಬಾರದು ಅಂತ ಇಲ್ಲಿ ನಾರದರು ಎಚ್ಚರಿಕೆಯನ್ನು ನೀಡ್ತಾ ಮುಂದಿನ ಸೂತ್ರಕ್ಕೆ ಹೋಗ್ತಾರೆ ಅಭಿಮಾನ ದಂಭಾದಿ ಕಂತ್ಯ ಅಭಿಮಾನ ದಂಭಾ ಇತ್ಯಾದಿ ಆಕ್ರೀಯ ಸಂಪತ್ತು ಏನನ್ನ ಭಗವಂತ ಹೇಳಿದ್ದಾನೆಯೋ ಅಂತಹ ಎಲ್ಲ ಆಕ್ರೀಯ ಸಂಪತ್ತನ್ನ भक्तिया साधक वर्धस बीडे अभिमान दंभ इत्यादि अंतर अशौच अनाचार असत्य काम क्रोध दंभ मान दर्प कट नुड इवेलू कूड़ा आत्मीय संपत् वर्ग के सरद गुण ಇವುಗಳು ಸಾಧಕನಿಗೆ ಮಾರ್ಗದಲ್ಲಿ ಬಾಧಕಗಳು ಅವನ ಸಾಧನೆಗೆ ಅಡ್ಡಿ ಬರುವಂಥ ಆದ್ದರಿಂದ ನಿರ್ದಂಶೀಯವಾಗಿಯೂ ಇವುಗಳನ್ನು ಬಿಡಲೇಬೇಕು ತನ್ನ ಜೀವನದಲ್ಲಿ ಅವನು ಇವು ಇಟ್ಟುಕೊಳ್ಳಬಾರದು ಅಂತ ಬಿಡಲೇಬೇಕು ಎಂಬುದಾಗಿ ನಾರಕರು ಹೇಳ್ತಾ ಇದ್ದಾರೆ ಅಭಿಮಾನ ಅನ್ನುವುದು ತುಂಬ ಕೆಟ್ಟ ಅಭಿಮಾನ ಯಾಕೆಂದ್ರೆ ಹಿಂದೆಯೇ ನಾರು ಉತ್ತಮ ಸೂತ್ರದಲ್ಲಿ ಅಭಿ ಅತಿ ಅಭಿಮಾನ ದ್ವೇಷತ್ವ ದೈನ್ಯತ್ವಚ ಅಂತ ಸೂತ್ರದಲ್ಲಿ ಹೇಳಿದ್ದಾರೆ ಈಶ್ವರನಿಗೂ ಕೂಡ ಅಭಿಮಾನ ಅಂತ ಭಕ್ತನ ವಿಷಯದಲ್ಲಿ ಅಭಿಮಾನ ಉಂಟಾಯಿತು ಅಂತ ಭಕ್ತನಿಗೆ ತನ್ನ ವಿಷಯದಲ್ಲಿ ತನ್ನ ಆಸ್ತಿಯ ವಿಷಯದಲ್ಲಿ ತನ್ನವರ ವಿಷಯದಲ್ಲಿ ಅಂದರೆ ಭಗವಂತನನ್ನು ಹೊರತು ಪಡಿಸಿ ಮಿಕ್ಕೆಲ್ಲ ವಿಷಯದಲ್ಲಿ ಅಭಿಮಾನವನ್ನ ಇಟ್ಕೊಳ್ಬಾರದು ಇಟ್ಕೊಂಡ್ರೆ ಈಶ್ವರನಿಗೆ ಅವನು ಸಹಿಸಲಿಕ್ಕೆ ಸಾಧ್ಯವಾಗುತ್ತಿಲ್ಲ ಅವನು ಅವನನ್ನು ಬಿಟ್ಟುಬಿಡ್ತಾನೆ ಅಭಿಮಾನ ದ್ವೇಷತ್ವ ಅವನು ಅಭಿಮಾನವನ್ನು ದ್ವೇಷಿಸ್ತಾನೆ ದೈನ್ಯವನ್ನ ಪ್ರೀತಿಸ್ತಾನೆ ದೈನ್ಯ ಪ್ರಿಯತ್ವ ಅಷ್ಟ ಆ ದೈನ್ಯವನ್ನ ಇವನು ಅಭ್ಯಸಿಸಬೇಕು ಯಾರು ಭಕ್ತನಾಗಬೇಕಾದ ಯೋಗನು ಆ ದೈನ್ಯವನ್ನ ತನ್ನ ಜೀವನದಲ್ಲಿ ಅಧೀರಿಸಬೇಕು ಇಂತಹ ಗುಣಗಳನ್ನು ಬಿಡಬೇಕು ತದರ್ಪಿತ ಅಕಿನಾಚಾರೋಧಾದಿ ಮಾನಾದಿ ಕಂ ತಸ್ಪಿನ್ನೇವ ಕರಣೀಯಂ ಈಗ ಈ ಸೂತ್ರದಲ್ಲಿ ನಮಗೆ ಈ ಭಕ್ತಿಯೋಗದ ಮಹತ್ವ ಮತ್ತು ಸೌಲಭ್ಯ ಎರಡು ಗೊತ್ತಾಗ್ತದೆ ಭಕ್ತಿಯೋಗ ಹೇಗೆ ಎಲ್ಲ ಯೋಗಗಳಿಗಿಂತ ಸುಲಭ ಹಾಗೆಯೇ ಹೇಗೆ ಅದು ಅವುಗಳ ಅವುಗಳು ಎಲ್ಲದಕ್ಕಿಂತಲೂ ಮಹಾನ್ ಶ್ರೇಷ್ಠ ಎಂಬುದು ಗೊತ್ತಾಗುತ್ತೆ ಜ್ಞಾನಯೋಗದಲ್ಲಿ ರಾಜಯೋಗದಲ್ಲಿ ನೀವು ಈ ಚಿತ್ತಶುದ್ಧಿಯನ್ನು ಪಡೆಯದೆ ಕಾಮಕ್ರೋಧಾದಿಗಳನ್ನು ತ್ಯಜಿಸದೆ ನೀವು ಯೋಗವನ್ನು ಅಥವಾ ಜ್ಞಾನವನ್ನು ಅರ್ಭಿಸುತ್ತೆ ಿ ಅಂತ ಹೇಳಿದ್ರೆ ಅದು ಸಾಧ್ಯವೇ ಆಗಿದೆ ನಿಮಗೆ ಪ್ರವೇಶವೇ ಇಲ್ಲ ನೋ ಎಂಟ್ರಿ ಜ್ಞಾನಿಯೋಗದಲ್ಲಂತೂ ಆ ಸಾಧನ ಚುನವನ್ನ ಸಂಪಾದನೆ ಮಾಡದೆ ಅವನು ಅಧಿಕಾರಿಯೇ ಆಗಲಾರ ಹಾಗೆಯೇ ರಾಜಯೋಗದಲ್ಲೂ ಕೂಡ ಮೊಟ್ಟಮೊದಲನೇದಾಗಿ ಯಮ ನಿಯಮ ಇದು ಎರಡರಲ್ಲಿ ಆತ ನೆಲೆಯನ್ನು ನಿಲ್ಲದೆ ಅವನಿಗೆ ಮುಂದೆ ಪ್ರವೇಶವೇ ಇಲ್ಲ ಅಂತಹ ಖಡಂತವ ಆದರೆ ಭಕ್ತಿಯೋಗದಲ್ಲಿ ಈ ಹಿಂದೆ ಅರವತ್ನಾಲ್ಕನೇ ಸ್ತೂತ್ರದಲ್ಲಿ ಅಭಿಮಾನ ದಂಭಾದಿಗಂ ತ್ಯಾಜ್ಯಂ ಅಭಿಮಾನ ದಂಭಾ, ಕಾಮ ಕ್ರೋಧ ಮಾನ ದರ್ಪ ಕಡುನುಡಿ ಅಸತ್ಯ ಅನಾಚಾರ ಅಶೌಚ ಅವಿವೇಕ ಬಿಡಲೇಬೇಕು ಅಂತ ಖಡಾಖಂಡಿತವಾಗಿ ನಾರ ಹೇಳುತ್ತಾ ಯಾರಿಗೆ ಅದನ್ನು ಬಿಡಲಿಕ್ಕೆ ಆಗುವುದಿಲ್ಲವೋ ಅವರಿಗೆ ಈ ಸೂತ್ರದಲ್ಲಿ ಒಂದು ವಿಶೇಷ ಸಾಧನೆಯನ್ನು ಹೇಳಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಒಂದು ವೇಳೆ ಈ ಎಲ್ಲ ಗುಣಗಳನ್ನು ಬಿಡಲಿಕ್ಕೆ ಸಾಧ್ಯವಾಗದೆ ಹೋದರೆ ತಸ್ಮಿನ್ ಏವ ಆ ಭಗವಂತನಲ್ಲೇ ಈ ಎಲ್ಲ ಗುಣಗಳನ್ನು ನೀವು ತೋರಿಸಬಹುದು ಅಂತಹ ಪರ್ಮಿಷನ್ ಇದೆ ಇಲ್ಲಿ ನೋಡಿ ಒಂದನೆಯದಾಗಿ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾದ ವಿಷಯಗಳು ಕಾಮಕ್ರೋಧಾದಿಗಳು ತಮ್ಮ ತಮ್ಮಲ್ಲೇ ಅವು ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಯಾರಿಗೆ ಹೀಗೆ ಅಂತ ಹೇಳಿದ್ರೆ ಯಾವಾಗ ನೀವು ಪ್ರಾಪಂಚಿಕ ವಿಷಯಕ್ಕೆ ಬರ್ತೀವೆಯೋ ಆಗ ಈ ಕಾಮಕ್ರೋದಾದಿಗಳು ಸ್ವಲ್ಪ ಮಟ್ಟದಲ್ಲಿ ಒಂದು ಸೀಮಿತ ಹಂತದಲ್ಲಿ ಬೇಕಾಗ್ತವೆ ಎಂತೆ ಹೋದರೆ ಈ ಪ್ರಪಂಚ ನಡೆಯಲಿಕ್ಕೆ ಪ್ರಾಪಂಚಿಕ ವ್ಯವಹಾರಗಳು ಬಿದ್ದು ಹೋಗ್ತವೆ ಅದೇ ಆಧ್ಯಾತ್ಮಿಕ ಜೀವನಕ್ಕೆ ಬಂದಾಗ ಇವುಗಳು ತೊಡಕು ತೊಡಕನ್ನು ಉಂಟು ಮಾರ್ಗವನ್ನ ಮಾರ್ಗವನ್ನು ಮಾರ್ಗವನ್ನ ಮಾರ್ಗವನ್ನು ಅವು ಬಂಧಿಸ್ತವೆ ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ ಹೀಗಾಗಿ ಅಲ್ಲಿ ಅವು ಕೆಟ್ಟರು ಮತ್ತೆ ಆಶ್ರಯ ಯಾವುದು ಅಂತ ಈ ಕಾಮಕೋದಾದಿಗಳಿಗೆ ಆಶ್ರಯ ಪ್ರಪಂಚವಾದರೆ ಅದು ಕೆಟ್ಟರು ಇದೇ ಕಾಮಕ್ರೋದಾರಿಗಳೆಂಬ ಭಾವನೆಗಳೆಂಬ ಭಾವನೆಗಳಿಗೆ ಭಗವಂತ ಆಶ್ರಯ ಮಾಡುವುದಾದರೆ ನೀವು ಒಂದು ವೇಳೆ ಭಗವಂತನ್ನೇ ಆಶ್ರಯ ಮಾಡುವುದಾದರೆ ಆವಾಗ ಅದೇ ಕಾಮಕ್ರೋದಾದಿಗಳು ನಿಮಗೆ ಮುಕ್ತಿಯನ್ನು ತಂದುಕೊಡ್ತವೆ ಅಂತ ಭಾಗವತು ಕೂಡ ಹೇಳ್ತಾರೆ ಅದನ್ನೇ ಇಲ್ಲಿ ನಾರದರು ಪುನಃ ಅನುಮಾನ ಮಾಡಿ ಹೇಳ್ತಾ ಇದ್ದಾರೆ ತದರ್ಪಿತ ಅಖಿಲಾಚಾರ ಸ್ವ ನಿಮ್ಮ ಎಲ್ಲ ಕಾಗೇನ ಮನಸ ವಚನ ಇಂದ್ರಿಯ ಇರುವ ನಿಮ್ಮ ಶರೀರದಿಂದ ಮಾಡ್ತಕ್ಕಂತಹ ಎಲ್ಲ ಕರ್ಮಗಳನ್ನು ನಿಮ್ಮ ಮನಸ್ಸಿಂದ ಮಾಡ್ತಕ್ಕಂತಹ ಎಲ್ಲ ಕರ್ಮಗಳನ್ನು ನಿಮ್ಮ ಮಾತಿನಿಂದ ಮಾಡ್ತಕ್ಕಂತಹ ವಾಗಿಂದ್ರಿಯಗಳಿಂದ ಮಾಡ್ತಕ್ಕಂತಹ ಎಲ್ಲ ಕರ್ಮಗಳನ್ನು ಆ ಭಗವಂತನಿಗೆ ಅರ್ಪಿಸುತ್ತ ಕಾಮಕ್ರೋಧ ಅಭಿಮಾನಾಧಿಗಂ ತಸ್ಮಿನ್ ಏರಣೀಯ काम बंद जगृतवास भगवंत काम, भग काम के श्री रामकृष्ण स्वामी सूर्यानंद कटुन ब्रह्मचर्य पालस्ता सदर्भर कंपेट ध्वनियमकृष्ण के प्रार्थने महाश ನನ್ನಲ್ಲಿ ಈ ಕಾಮ ಇನ್ನೂ ಹೋಗಲಿಲ್ವಲ್ಲ ನಾನು ಏನು ಮಾಡಲಿ ಅಂತ ಈ ಕಾಮವನ್ನು ಹೋಗಲಾಡಿಸ್ಕೊಳ್ಳುವುದು ಹೇಗೆ ಅಂತ ಅವರು ಪ್ರಶ್ನೆ ಮಾಡ್ತಾರೆ ಆಗ ಶ್ರೀರಾಮಕೃಷ್ಣರು ಸುಂದರವಾದಂತಹ ಶೈಲಿಯ ಶೈಲಿಯಲ್ಲಿ ಅವ್ರದೇ ಆದಂತಹ ಒಂದು ಶೈಲಿಯಲ್ಲಿ ಪುತ್ರವನ್ನು ಹೇಳ್ತಾರೆ ಈ ಕಾಮವನ್ನು ಯಾಕೆ ಹೋಗಲಾಡಿಸ್ಕೊಳ್ಬೇಕು ಕಾಮವನ್ನು ಇನ್ನೂ ಜಾಸ್ತಿ ಮಾಡಿ ಯಾವ ಕಾಮವನ್ನ ನೀನು ಈ ಶರೀರದ ಮೇಲೆ ಇಟ್ಟಿದ್ಯೋ ಅದೇ ಕಾಮವನ್ನ ನೀನು ಭಗವಂತನ ಮೇಲೆ ಇಡ ಭಗವಂತನ ಕಾಮಿತು ಯಾವಾಗ ನಿನ್ನ ಕಾಮದ ಆಶ್ರಯ ಕಾಮದ ವಿಷಯ ಭಗವಂತನಾಗ್ತಾನೋ ಆಗ ಆ ಕಾಮ ಅಂತಕ್ಕಂಥ ಶುದ್ಧವಾಗ್ತದೆ ಯಾಕೆ ಅಂತ ಹೇಳಿದ್ರೆ ಭಗವಂತನಿಗೆ ಅಂತಹ ಶಕ್ತಿ ಇದೆ ತನ್ನಡೆಗೆ ಹರಿಸಿದಂತಹ ತನ್ನೆಡೆಗೆ ಹರಿದು ಬಂದಂತಹ ಎಲ್ಲ ವಸ್ತುವನ್ನು ಕೂಡ ಆಗ ಶುದ್ಧವನ್ನಾಗಿ ಮಾಡ್ತಾನೆ ಪವಿತ್ರವನ್ನಾಗಿ ಮಾಡ್ತಾನೆ ಅದಕ್ಕೋಸ್ಕರ ಭಗವಂತನಿಗೆ ಹೇಳಿದ್ರು ಮಂಗಲಾನಾಂಶ ಮಂಗಲಂ ಮಂಗಲಾನಾಂಶ ಮಂಗಲಂ ಎಲ್ಲ ಮಂಗಲಮಯವಾದಂತಹ ವಸ್ತುಗಳು ಏನೇನು ಪ್ರಪಂಚದಲ್ಲಿ ನೀವು ಕೇಳ್ತೀರೆಯೋ ನೋಡಿದ್ದೀರಿಯೋ ಬೇರೆಯವರು ಹೇಳಿದ್ದನ್ನ ನೀವು ಕೇಳ್ತಿದ್ ಕೇಳಿದ್ದೀರಿಯೋ ಮಂಗಳಮಯವಾದಂತಹ ವಸ್ತು ಯಾವುದು ಅಂತೇಳಿದ್ರೆ ಭಗವಂತ ಪರಮಾತ್ಮ ಯಾಕೆ ನೀವು ಹೇಳಿದ್ದಾರೆ ಅಂತ ಈ ಕಾರಣದಿಂದ ಹೇಗೆ ಅಗ್ನಿಯಲ್ಲಿ ಎಂತಹ ವಸ್ತುವನ್ನು ನೀವು ಎದ್ರೂ ಕೂಡ ಅದು ಅದು ಎಲ್ಲವನ್ನೂ ಕೂಡ ಭಸ್ಮವನ್ನಾಗಿ ಮಾಡ್ತದೆಯೋ ಹಾಗೆಯೇ ನೀವು ಒಳ್ಳೆಯದನ್ನ ಅವನಿಗೆ ಕೊಡಿ ಕೆಟ್ಟದನ್ನ ಕೊಡಿ ಅವನ ಎಲ್ಲವನ್ನೂ ಸ್ವೀಕರಿಸಿ ಅದನ್ನ ಒಳ್ಳೆಯದನ್ನಾಗಿ ಪರಿವರ್ತಿಸ್ತಾನೆ ಯಾಕೆಂಥೇಳಿದ್ರೆ ಅಂತಹ ಶಕ್ತಿ ಆ ಭಗವಂತನಲ್ಲಿ ಇದೆ ನಿತ್ಯ ಶುದ್ಧಾಂಶ ನಿತ್ಯ ಶುದ್ಧ ನಿತ್ಯ ಮುಕ್ತ ಅವನನ್ನು ಯಾವುದೂ ಕೂಡ ಗದ್ದಲದಲ್ಲಿ ಇಡದಾರ ನೀವು ಕೇವಲ ಅವನನ್ನು ದ್ವೇಚಿಸಿದ್ರಿ ಅಂತ ಮಾತ್ರಕ್ಕೆ ಅವನು ನಿಮ್ಮನ್ನು ಪುನಃ ದ್ವೇಷಿಸುವುದಿಲ್ಲ ಅವನು ಆ ಪ್ರೀತಿಯನ್ನು ಹರಿಸಿ ನಿಮ್ಮ ದ್ವೇಷವನ್ನು ಪ್ರೀತಿಯಾಗಿ ಮಾರ್ಪಾಡು ಮಾಡ್ತಾನೆ ಮಾರ್ಪಾಡು ಮಾಡ್ತಾನೆ ಅದನ್ನೇ ಭಾಗವತದಲ್ಲಿ ಸುಂದರವಾಗಿ ಹೇಳ್ತಾರೆ ಕಾಮ ಕ್ರೋಧಂ ಭಯಂ ಸ್ನೇಹಂ ಐಕ್ಯಂ ಸೌಹೃದ ಯಾರು ತಮ್ಮಲ್ಲಿರತಕ್ಕ ಐಕ್ಯತೆಯನ್ನ ಸ್ನೇಹವನ್ನು ಸೌಹೃದವನ್ನು ನಿತ್ಯವಾಗಿಯೂ ಕೂಡ ಆ ಭಗವಂತನಲ್ಲಿಯೇ ಇರ್ತಾರೆಯೋ ಭಗವಂತನಲ್ಲಿಯೇ खरी वहां भावने भगवंत्यम तमयत पड़ता है संशये काम द्वेश भयाद स्ने तथा भक्श्वर मन आवेश तदम हिस्त भगवी गतावा काम दी ದ್ವದಿಂದಲೇ ಆಗಲಿ ಭಯದಿಂದಲೇ ಆಗಲಿ ಸ್ನೇಹದಿಂದಲೇ ಆಗಲಿ ಅಥವಾ ಭಕ್ತಿಯಿಂದಲೇ ಆಗಲಿ ನಮ್ಮ ಮನಸ್ಸನ್ನ ಈಶ್ವರದಲ್ಲಿ ಆವೇಶ ಇಟ್ಟಾಗ ತತ ಅಂತಹ ಒಂದು ಮನಸ್ಸನ್ನು ಇಡುವಂತಹ ಕ್ರಿಯೆ ಏನು ಉಂಟು ಮಾಡುತ್ತದೆ ತತ್ ಅಹಂಹ ಆ ಮನಸ್ಸಿನಲ್ಲಿ ಇರತಕ್ಕಂತಹ ಪಾಪವನ್ನು ನಾಶ ಬಹಬಹ ಸದ್ಗತಿ ಈ ರೀತಿ ಯಾರ್ಯಾರು ಈ ರೀತಿಯಲ್ಲಿ ತಮ್ಮ ಅಶುದ್ಧವಾದಂತಹ ಭಾವನೆಗಳನ್ನೇ ಭಗವಂತನಲ್ಲಿ ಹರಿಸ್ತಾ ಇದ್ರು ಭಗವಂತ ನಡೆಯ್ತಾ ಇದ್ರು ಭಗವಂತನನ್ನೇ ತಮ್ಮ ಆ ಎಲ್ಲಾ ಭಾವನೆಗಳಿಗೆ ಆಶ್ರಯವನ್ನಾಗಿಸ ಇದ್ರೋ ಅವರೆಲ್ಲರೂ ಕೂಡ ಅನೇಕರು ಕೂಡ ಸದ್ಗತಿಯನ್ನು ತನ್ನ ಪಡೆದಿದ್ದಾರೆ ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಹೇಳ್ತಾರೆ ಗೋಪ್ಯ ಕಾಮಾದ ಭಯತ್ ಕಂಸಃ ದ್ವೇಷಾದ ಛೇದ್ಯಾದಯೋ ದ್ರಪ ಈ ಭಾಗವತದಲ್ಲಿ ಗೋಪಿಯರ ಕತೆ ನಮಗೆ ನಾವೆಲ್ಲ ಕೇಳಿದ್ದೇವೆ ನಿಜವಾಗಿಯೂ ಭಾಗವತದಲ್ಲಿ ಆ ಭಾಗವತದ ಪ್ರಕಾರ ಏನು ಬರ್ತದೆ ಅಂತ ಹೇಳಿದ್ರೆ ಗೋಪಿಯರಿಂದ ಆ ಭಗವಂತನ ಕಾಮದೃಷ್ಟಿಯಿಂದ ನೋಡುತ್ತಾ ಅಂತ ಬರುತ್ತೆ ಕೆಲವು ವೈಷ್ಣವ ಸಂಪ್ರದಾಯದಲ್ಲಿ ವಂದ ಭಾರತ ಸಂಪ್ರದಾಯ ಇನ್ನಿತರ ವೈಷ್ಣವ ಸಂಪ್ರದಾಯದಲ್ಲಿ ಅವರು ಅಲ್ಲಿ ತಮ್ಮದೇ ಆದಂತಹ ಒಂದು ಕಥೆಯನ್ನು ಹೇಳ್ತಾರೆ ಗೋಪಿಯವರು ಪರಿಶುದ್ಧ ಪ್ರೇಮವನ್ನು ಭಗವಂತನಲ್ಲಿ ಇಟ್ಟರು ಅಂತ ಹೇಳ್ತಾರೆ ಅದು ಏನು ಹೆಚ್ಚಲ್ಲ ಆ ರೀತಿಯಾದಂತಹ ಒಂದು ಇಂಟರ್ಪ್ರಿಟೇಷನ್ ಏನಿದೆಯೋ ಅದು ಏನು ಹೆಚ್ಚಲ್ಲ ಆದರೆ ಯಾರು ಯಾವ ಗೋಪಿಯರು ತಮ್ಮಲ್ಲಿ ಇರ್ತಕ್ಕಂತಹ ಸಹಜವಾದಂತಹ ಈ ಕಾಮದ ದೃಷ್ಟಿಯನ್ನ ಭಗವಂತನಲ್ಲಿ ಇಡುವುದರ ಮೂಲಕ ಭಗವಂತನಲ್ಲಿ ಇಡುವುದರ ಮೂಲಕ ತಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿಕೊಂಡು ಅದೇ ಪ್ರಾಪಂಚಿಕ ವಸ್ತುಗಳಲ್ಲಿ ಕಾಮ ಇಟ್ಟಾಗ ಅದು ಬಂಧಿಸುತ್ತದೆ ಮನುಷ್ಯನನ್ನ ನಿತ್ಯವಾಗಿ ಬಂಧಿಸುತ್ತದೆ ನಿತ್ಯ ಸಂಸಾರದಲ್ಲಿ ಕಳಿಸುತ್ತದೆ ಕಾಮಾಂತ ಹಾಗೆಯೇ ಕಂಸ ಭಯದಿಂದ ಯಾವಾಗ ಅಶರೀರವಾಣಿ ಅವನಿಗೆ ಹೇಳಿತೋ ದೇವಕ್ಕೆ ಎಂಟನೇ ಗರ್ಭ ಬಂದು ನಿನ್ನ ಮೃತ್ಯು ಅನ್ಸ್ಕೊಳ್ತದೆ ಅಂತ ಅಂದಿನಿಂದ ಅವನು ಭಯ ಶುರುವಾಯಿತು ಅಶರೀರವಾಣಿ ಹೇಳ್ಬಿಟ್ಟಿದೆಯಲ್ಲ ಅದು ಸತ್ಯವಾಗಿ ಆ ಒಂದು ಭಯದಲ್ಲೇ ಅವನು ತನ್ನ ಸಂಪೂರ್ಣ ಜೀವನವನ್ನು ಕಳ್ಳಲ್ಲ ಅದು ಸಾಮಾನ್ಯ ಭಯವಾಗಿರಲಿಲ್ಲ ಆ ಕೃಷ್ಣದ ಮೇಲೆ ಇಟ್ಟಂತಹ ಭಯ ಹಗಲಾಗಲಿ ರಾತ್ರಿ ಆಗಲಿ ನಿಂತ್ಕೊಂಡಾಗಲಿ ಕುಂತ್ಕೊಂಡಾಗಲಿ ಉಚ್ಛಾಸದಲ್ಲೇ ಆಗಲಿ ನಿಶ್ವಾಸದಲ್ಲೇ ಆಗಲಿ ಯಾವ ಆಲೋಚನೆ ಮಾಡ್ತಾ ಇರಲಿ ಅವನು ಆ ಪ್ರತಿಯೊಂದು ಆಲೋಚನೆಯ ಕೆಳಗಿನ ಸ್ಥಳದಲ್ಲಿ ಸೂಕ್ತವಾಗಿ ಅವನಿಗೆ ಶ್ರೀ ಕುರಿತಾದಂತಹ ಸ್ಮರಣೆ ಉಂಟಾಗ್ತಾ ಭಯದಿಂದ ಆ ಸ್ಮರಣೆ ಉಂಟಾಗ್ತಾ ಅದರಿಂದ ಆತ ಸಾಯುವಾಗಲೂ ಕೂಡ ಭಗವಂತನನ್ನೇ ಹೆಚ್ಚುಕೊಂಡ ಆಗುದರಿಂದ ಭಗವಂತನೇ ಅವನನ್ನು ಕೊಂಡಾಳ್ರಿಂದ ಅವನಿಗೂ ಸದ್ಗತಿ ಪ್ರಾಪ್ತವಾಯಿತು ದ್ವೇಷ ಛೇದ್ಯಾದಯ ವ್ಯಪ ಛೇದ್ಯಾ ಅಂತ ಹೇಳಿದ್ರೆ ಶಿವಪಾಲ ಶ್ರೀಕೃಷ್ಣನ ಸೋದರತಿಯ ಮಗ ಅವನು ಅತ್ಯಂತ ಸಣ್ಣದಿಂದಲೂ ಶ್ರೀಕೃಷ್ಣನನ್ನ ಅಸೂಯ ದೃಷ್ಟಿಯಿಂದ ನೋಡ್ತಾ ಹೊಟ್ಟೆ ಕಿಚ್ಚಿನಿಂದ ಅವನಲ್ಲಿ ಅನೇಕ ದೋಷಾರೋಪಣೆಯನ್ನು ಮಾಡ್ತಾ ಅವನು ನಿಂದಿಸ್ತಾ ಇದರಿಂದ ಭಯಭೀತನಾದಂತಹ ಅವನ ತಾಯಿ ಶ್ರೀಕೃಷ್ಣನನ್ನ ಪ್ರಾರ್ಥಿಸಿಕೊಂಡು ನನ್ನ ಮಗನನ್ನು ದಯವಿಟ್ಟು ನೀನು ಕ್ಷಮಿಸುವ ಅವನಿಗೇನು ಗೊತ್ತಾಗುವುದಿಲ್ಲ ಆ ಅವನು ಕ್ಷಮಿಸುವ ಅವನನ್ನ ಸಂಹಾರ ಮಾಡಬೇಡ ಅವನಿಗೇನು ಕೇಳನ್ನು ಬಗೆಬೇಡ ಆಗ ಪರಮಾತ್ಮ ಆಕೆಗೆ ಹೇಳ್ತಾನೆ ಆದರೆ ನಾನು ಈ ಶಿಶುಪಾಲ ಮಾಡಿದಂತಹ ನೂರು ತತ್ವಗಳನ್ನು ನಾನು ಶ್ರಮಿಸುತ್ತೇನೆ ನಂತರ ಈ ರಾಜತೂಯ ಯಾಗದ ಸಮಯದಲ್ಲಿ ಗುರಿಷ್ಠರನ್ನ ರಾಜಯ ರಾಜಕೂಯಾಗದ ಸಮಯದಲ್ಲಿ ಯಾವಾಗ ಶ್ರೀಕೃಷ್ಣನಿಗೆ ಅಗ್ರಪಾದ ಪೂಜೆ ಸಲ್ಲಬೇಕು ಅಗ್ರಪೂಜೆ ಯಾರಿಗೆ ಸಲ್ಲಬೇಕು ಅನ್ನುವಂತಹ ಮಾತು ಬಂದಾಗ ಭೀಷ್ಮರು ಮತ್ತಿತರ ಮಹಾತ್ಮರು ಶ್ರೀಕೃಷ್ಣನ ಹೆಸರನ್ನು ಸೂಚಿಸಿದಾಗ ಛೇದಿ ರಾಜನಾದಂತಹ ಈ ಶಿಶುಪಾದ ಪುನಃ ಶ್ರೀ ಕೃಷ್ಣನ ಅಸಭ್ಯವಾಗಿ ನಿಂದಿಸ್ತಾನ ಆಗ ಅದೇ ಸಭೆಯಲ್ಲಿ ಶ್ರೀಕೃಷ್ಣ ಅವನ ನೂರನೆಯ ತಪ್ಪು ದೋಷ ಅದು ತನ್ನ ಮಿತಿಯನ್ನ ಮೀರಿದಾಗ ಇವನ ಪಾಪದ ಕೊಡ ಯಾವಾಗ ತುಂಬೋ ಆವಾಗ ಇವನನ್ನ ನಾಶ ಮಾಡ್ತಾನ ಹಾಗೆಯೇ ಆ ಶಿಶುಪಾದ ಕೂಡ ಅಸೂಗೆ ಯಾವಾಗಲೂ ಕೂಡ ಆ ಕೃಷ್ಣನಲ್ಲೇ ಆ ಅಸೂಯ ಬುದ್ಧಿಯನ್ನು ಇಟ್ಟಿದ್ದ ಅವನಿಗೆ ಬೇರೆ ಯಾರ ಬೇರೂ ಅಸೂಯೆ ಶ್ರೀಕೃಷ್ಣನ ಮೇಲೆ ಅಸೂಯ ನಿಂತುಕೊಂಡಾಗ ಶ್ರೀಕೃಷ್ಣ ಅವನು ಈ ರೀತಿ ಇದ್ದಾನೆ ಅವನಿಗೇನು ಹೆಚ್ಚು ಅವನಿಗೆ ಈ ರೀತಿ ಮನ್ನಣೆಯನ್ನುರಾಗಿದ್ದಾನೆ ಅವನೇನು ಮಹಾನ್ ಅವನೊಬ್ಬ ಗೋಪಾಲ ಸಾಮಾನ್ಯವಾದಂತಹ ದನಗ ದನಕಾಗಿರುವಂತಹ ವ್ಯಕ್ತಿ ಅವನನ್ನ ಇವರೆಲ್ಲರೂ ಭಗವಂತ ಭಗವಂತ ಅಂತ ಹೇಳ್ತಾ ಇದ್ದಾರ ಈ ರೀತಿಯ ಒಂದು ಅಸೂಯಾ ಭಾವನೆಯನ್ನ ಹಗಲು ಎರಡೂ ಇಟ್ಟಿದ್ದ ಶ್ರೀಕೃಷ್ಣನ ಮೇಲೆ ದ್ವೇಷ ಆ ದ್ವೇಷ ಮನೋಭಾವವನ್ನು ಭಗವಂತನ ಮೇಲೆ ಇಟ್ಟಿದ್ದ ಶಿಶುಪಾಲ ದಂತ್ರ ದಂತವಸ್ತ್ರ ಇತ್ಯಾದಿ ಇವರೆಲ್ಲರೂ ಕೂಡ ಆ ದ್ವೇಷ ಬುದ್ಧಿಯನ್ನ ಪ್ರಪಂಚದ ಮೇಲೆ ಇಡದೆ ಭಗವಂತನಾದಂತಹ ಶ್ರೀಕೃಷ್ಣನ ಮೇಲೆ ಇಟ್ಟು ಸದ್ಗತಿಯನ್ನು ಹೊಂದಿತು ಸಂಬಂಧ ವೃಷ್ಣಯ ವೃಷ್ಣಿವಂಶದ ಯಾದವರು ಸಂಬಂಧವನ್ನು ಕಲ್ಪಿಸುವುದರೊಂದಿಗೆ ಶ್ರೀಕೃಷ್ಣ ನನ್ನ ಮಗು ಶ್ರೀಕೃಷ್ಣ ನನ್ನ ತಂದೆ ಶ್ರೀಕೃಷ್ಣ ನನ್ನ ಭಾವನ ಭಾವ ಅವರು ನನ್ನ ಸೋದರತ್ತೆಯ ಮಗ ನನ್ನ ಅತ್ತೆಯ ಮಗ ನನ್ನ ಮಾವ ಈ ರೀತಿಯ ಅನೇಕ ಸಂಬಂಧಗಳನ್ನು ಅವನೊಂದಿಗೆ ಬೆದೆಯುವುದರೊಂದಿಗೆ ಅವರೂ ಕೂಡ ತದಗತಿಯನ್ನು ಹೊಂದಿದರು ಸ್ನೇಹಾದ ಯು ನೀವು ಇಲ್ಲಿ ನೀವು ಅಂತ ಹೇಳಿದ್ರೆ ನಾರದರು ನಾರದರು ಯುದಿಷ್ಠನಿಗೆ ಹೇಳುವಂತಹ ಮಾತು ಎಲ್ಲಿ ಯು ಎಂ ಅಂದ್ರೆ ನೀವು ಪಾಂಡವರು ಯುಧಿಷ್ಠರನ್ನೇ ಉಂಟಾದಂತಹ ಪಾಂಡವರು ಸ್ನೇಹವನ್ನು ಆ ಭಗವಂತನಲ್ಲಿ ಸ್ನೇಹದ ದೃಷ್ಟಿಯನ್ನ ಇಡುವುದರೊಂದಿಗೆ ಪ್ರಪಂಚದ ಮೇಲೆ ಸ್ನೇಹವನ್ನ ಇಡದೆ ಭಗವಂತನ ಮೇಲೆ ಮಾತ್ರ ಸ್ನೇಹವನ್ನು ಯಾವಾಗಲೂ ಶ್ರೀಕೃಷ್ಣ ನಮ್ಮ ಮಿತ್ರ ಶ್ರೀಕೃಷ್ಣ ನಮ್ಮ ಸ್ನೇಹಿತ ಅನ್ನುವಂತಹ ಒಂದು ಬುದ್ಧಿಯನ್ನ ಇಟ್ಟ ಇಟ್ಟು ನೀವು ಕೂಡ ಸುಗ್ಗತಿಯನ್ನು ಹೊಂದಿದ್ರಿ ಹಾಗೆಯೇ ಭಕ್ತಿಯ ವಯಂ ವಿಭೋ ಅಂತಹ ವಿಭುವಾದಂತಹ ಪರಮಾತ್ಮನಲ್ಲಿ ನಾವು ಭಕ್ತಿಯನ್ನು ಇಡುವುದರೊಂದಿಗೆ ನಮಗೂ ಕೂಡ ಸದ್ಗತಿ ಪ್ರಾಪ್ತವಾಗಿದೆ ಹೀಗಾಗಿ ಎಲ್ಲ ಏನೇನು ಭಾವನೆಗಳಿದೆಯೋ ಆ ಎಲ್ಲ ಭಾವನೆಗಳಿಗೆ ಭಗವಂತನನ್ನೇ ನಾವು ಯಾವಾಗ ವಿಷಯವನ್ನಾಗಿ ಆಶ್ರಯವನ್ನಾಗಿ ಮಾಡ್ತೇವೆಯೋ ಆಗ ಆ ಎಲ್ಲ ಭಾವನೆಗಳು ಕೂಡ ಕ್ಷುದ್ಧವೆಂದು ಕೊಡ್ತವೆ ಭಾವನೆಗಳು ಇದೇ ಭಾವನೆಗಳು ಯಾವಾಗ ಪ್ರಪಂಚಕ್ಕೆ ತಿರುಗ್ತವೆಯೋ ಆವಾಗ ಅಶುದ್ಧ ಅಂತ ಅನಿಸ್ಕೊಳ್ತೀವಿ ಇದರಲ್ಲಿ ಇನ್ನೊಂದು ಆ ಅದ್ಭುತವಾದಂತಹ ವಿಚಾರ ಏನು ಅಂತಂದ್ರೆ ಇದೇ ಭಕ್ತಿ ಇದೇ ಭಕ್ತಿ ಯಾವಾಗ ಭಗವಂತನ ಮೇಲೆ ಇರುವುದನ್ನು ಬಿಟ್ಟು ನಾವು ಪ್ರಪಂಚಕ್ಕೆ ತಿರುಗುತ್ತೇವೆಯೋ ಇದೇ ಭಕ್ತಿ ಅಲ್ಲಿ ಮೋಹ ಕಾಮ ಇತ್ಯಾದಿ ಈ ಏನೋ ಒಂದು ಶಕ್ತಿ ಅಥವಾ ಅಟ್ಯಾಚ್ಮೆಂಟ್ ಇದೆಯೋ ಆ ಹೆಸರಿನಿಂದ ಕರೆದುಕೊಳ್ತದೆ ಯಾವಾಗ ಇದೇ ಭಕ್ತಿ ಅನ್ನುವುದನ್ನ ಭಗವಂತನ ಪಾದರೂಪಗಳಿಗೆ ನಾವು ಕರೆಸ್ತೀವಿಯೋ ಆ ಭಕ್ತಿಯೇ ಪರಮ ಪ್ರೇಮ ಭಕ್ತಿ ಅನ್ನುವಂತಹ ಹೆಸರಿನಿಂದ ಕರೆದುಕೊಳ್ತದೆ ಇಲ್ಲಿ ನಮ್ಮ ಭಾವನೆಯನ್ನು ಶುದ್ಧಗೊಳಿಸುವಂತಹ ಸುಲಭವಾದಂತಹ ಮಾರ್ಗವನ್ನ ನಾರದು ಹೇಳಿದ್ದಾರೆ ಇದರಿಂದ ಶ್ರೀರಾಮಕೃಷ್ಣರು ಮೋಡ ಫಿರಿಯ ದೇವಾ ಅಂತ ತಮ್ಮ ಬಂಗಾಲ್ದಲ್ಲಿ ಹೇಳ್ತಾರೆ ಬಂಗಾಳಿ ಭಾಷೆಯಲ್ಲಿ ಮೋಡ ಫಿರಿಯ ದೇವ ಅಂತ ಹೇಳಿದ್ರೆ ದಿಕ್ಕನ್ನ ತತ್ತಿಸುವುದು ಯಾವ ಕಾಮಗೋದಾದಿಗಳಿಗೆ ಪ್ರಪಂಚ ಅಂತಕ್ಕಂಥದ್ದು ಗುರಿಯಾಗಿರ್ತದೆಯೋ ಪ್ರಪಂಚ ಪ್ರಪಂಚದ ದಿಕ್ಕಿನಲ್ಲಿ ಅದು ಹರಿತಾ ಇರ್ತದೆಯೋ ಅದರ ದಿಕ್ಕನ್ನ ಪ್ರಪಂಚದಿಂದ ಬೇರ್ಪಡಿಸಿ ಭಗವಂತನಡೆಗೆ ಹರಿಸುವಂತಹ ಒಂದು ಪ್ರಕ್ರಿಯೆಯೇ ಇಲ್ಲಿ ನಾರದರು ಹೇಳ್ತಾ ಇರತಕ್ಕಂಥದ್ದು ತದರ್ಪಿತ ಅಖಿಲಾಚಾರ ಕಾಮ ಕ್ರೋಧ ಅಭಿಮಾನಿಕ ಒಂದು ಸುಂದರವಾದಂತಹ ಕಥೆಯನ್ನ ವೈಷ್ಣವರು ಹೇಳ್ತಾರೆ ಒಮ್ಮೆ ಒಬ್ಬ ಅತ್ಯಂತ ಪ್ರಖ್ಯಾತನಾದಂತಹ ಡಕಾಯಿತ ಎಂದ ಆ ಡಕಾಯತ ಅನೇಕ ಸಂಕೃತ್ಯಗಳನ್ನು ಮಾಡಿದ್ದ ಅನೇಕ ಕಡೆ ದೂಟಿ ಹೊಡೆದುಕೊಂಡು ಬಂದಿದ್ದ ಅವ್ರ ಅವ್ರ ತಲೆ ಇವ್ರ ತಲೆ ಎಲ್ಲ ಹೊಡೆದು ಅವರ ಸಂಪತ್ತನ್ನು ದೂಟಿ ಹೊಡೆದುಕೊಂಡು ಜೀವನವನ್ನು ಇದ್ದ ಹೀಗಿರಬೇಕಾದ್ರೆ ಒಮ್ಮೆ ಅವನ ಕಾರ್ಯವನ್ನ ಮುಗಿಸಿಕೊಂಡು ಹೀಗೆ ಅಚಾನಕ್ಕಾಗಿ ಅವನು ಮಾರ್ಗದಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಸತ್ಸಂಗ ನಡೀತಾ ಒಬ್ಬರು ಉಪನ್ಯಾಸಕರು ಹರಿಕತೆ ಕಾರರು ಆ ಕೃಷ್ಣನ ಕುರಿತಾದಂತಹ ಕಥೆಯನ್ನ ಹೇಳ್ತಾ ಇದ್ದಾರೆ ವರ್ಣನೆಯ ಬರ್ತಾ ಇದೆ ಭಾಗವತ ಕಥೆಯನ್ನ ವರ್ಣಿಸ್ತಾ ಇದ್ದಾರೆ ಏನೋ ಒಂದು ಪುಣ್ಯದ ಬಲದಿಂದ ಈತ ತಾ ತದ್ದ ಬಾಲನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಸತ್ಸಂಗದಲ್ಲಿ ಎಲ್ಲದರೊಂದಿಗೆ ಕೂತು ಆ ಸತ್ಸಂಗದಲ್ಲಿ ಹೇಳ್ತಕ್ಕಂತಹ ಕಥೆಯನ್ನ ಆಲಿಸ್ತಾ ಅಲ್ಲಿ ಆ ಭಾಗವತಕಾರರು ವರ್ಣಿಸ್ತಾ ಇದ್ದಾರೆ ಯಶೋದೆ ತನ್ನ ಪುಟ್ಟ ಬಾಲಕನಿಗೆ ಶ್ರೀಕೃಷ್ಣನಿಗೆ ಎಷ್ಟು ಸುಂದರವಾದಂತಹ ಎಷ್ಟು ಬೆಲೆ ಮಾಡುವಂತಹ ಚಿನ್ನದ ಚಿನ್ನದ ವೈದ್ಯದ ಅನೇಕ ಆಭರಣಗಳನ್ನು ಹಾಕ್ತಾ ಇದ್ದಾಳೆ ಕಿವಿಗೆ ಇಂತಹ ಕರ್ಣಕುಂಡಲಗಳನ್ನ ಹಾಕ್ತಾ ಇದ್ದಾಳೆ ಕುತ್ತಿಗೆಗೆ ಕೂಸ್ತುವ ಮಣಿಯನ್ನು ಇದ್ದಾಳೆ ಇನ್ನಿತರ ಕರವನ್ನು ಹಾಕ್ತಾ ಇದ್ದಾಳೆ ಅವನ ತೊಂಟಕ್ಕೆ ಒಜ್ಞಾಣವನ್ನ ಹಾಗೆಯೇ ಅವನ ಬಾಹುಗಳಿಗೆ ಕೈಗಳಿಗೆ ಅನೇಕ ಆಭರಣಗಳನ್ನ ಅವನ ಅಷ್ಟೂ ಬೆರಳುಗಳಿಗೆ ಹತ್ತು ಬೆರಳುಗಳಿಗೂ ಕೂಡ ಹತ್ತು ಉಂಗರವನ್ನ ಕಾಲಿಗೆ ಗೆಜ್ಜೆಯನ್ನ ಎಲ್ಲವೂ ರತ್ನ ಖಚಿತವಾದಂತಹ ಆಭರಣಗಳನ್ನು ನಡೆಸ್ತಾ ಇದ್ದಾಳೆ ಅಂತ ವಿವರಣೆಯನ್ನ ನೀಡು ನಡುತ್ತಾ ಇದ್ದಾರೆ ಭಾಗವತಗಾರ ಅಂತಹ ಸಂದರ್ಭದಲ್ಲಿ ಈ ಡಗಾಯಗನ ಕಿವಿ ಚುರುಕಾಯಿತು ಆಯದಾಯ ಇಂತಹ ಶ್ರೀಮಂತ ಇಂಡಿಯನ್ ಸಿಕ್ಕಿ ಅಂತ ನಾನು ಲೂಟಿ ಹೊಡಿಬೇಕಾದ್ರೆ ಈ ಮಗುವೇ ಲೂಟಿ ಹೊಡಿಬೇಕು ಅನ್ನುವಂತಹ ಬುದ್ಧಿ ಅವನಲ್ಲಿ ಜಾಗೃತವಾಯಿತು ಅವನಿಗೆ ಗೊತ್ತಿಲ್ಲ ಅದು ಕೇವಲ ಕಥೆಯಲ್ಲಿ ಮಾತ್ರ ಅಂತ ಅವನಿಗೆ ಈ ಕಥೆಯಲ್ಲಿ ಮಾತ್ರ ಇವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅವನು ಆಕ್ಷರಸ್ತ ಈ ಧಾರ್ಮಿಕ ವಿಚಾರಗಳು ಒಂದು ಗೊತ್ತಿಲ್ಲ ಆದರೆ ಕೇಳಿದ ತಕ್ಷಣ ಅವನಲ್ಲಿ ಒಂದು ಶ್ರದ್ಧೆ ಉಂಟಾಯಿತು ಏನಪ್ಪಾ ಅಂತಂದ್ರೆ ನಾನು ನನ್ನ ಜೀವನವಿಡೀ ಕುಳಿ ಕುಣ್ಣಬೇಕು ಹೆಚ್ಚು ಶ್ರಮವಿಲ್ಲದೆ ಇನ್ನು ನನ್ನ ನಿವೃತ್ತಿ ಜೀವನವನ್ನು ಸುಖವಾಗಿ ಕಳಿಬೇಕಾದರೆ ಆ ತಾಯಿಯ ಕಣ್ಣನ್ನು ಮರೆಮಾಚಿ ಈ ಪುಟ್ಟ ಹುಡುಗನನ್ನ ದೋಚಬೇಕು ಅನ್ನುವಂತಹ ಮಂತ್ರನ ಮಾಡಿ ಕಾಯ್ತಾ ಇದ್ದ ಈ ಉಪನ್ಯಾಸವೆಲ್ಲ ಬಹುದ್ಮೇಲೆ ಹರಿಕತೆ ಬಹುದ್ಮೇಲೆ ಆತ ಆ ಭಾಗತಕಾರರುಗಳಿಗೆ ಹೋಗಿ ಸ್ವಾಮಿ ನನ್ನೊಂದು ನಿವೇದನೆ ಇದೆ ದಯವಿಟ್ಟು ತಾವು ಹೇಳಬೇಕು ನೀವು ವರ್ಣನೆ ಮಾಡಿದ್ದೀರಲ್ಲ ಆ ಹುಡುಗ ಪುಟ್ಟ ಹುಡುಗ ಕೃಷ್ಣ ಅಂತ ಯಶೋಧಿ ಅಂತ ಅವ್ರು ಎಲ್ಲಿರ್ತಾರೆ ಸ್ವಾಮಿ ನನಗೆ ಅವರು ವಿಳಾಸ ಆಗ ಭಾಗವತಾರರು ಇವನ ಒಂದು ಸರಳತೆಯನ್ನು ಆ ಸರಳತಾ ಭಾವದಿಂದ ಮಾಡಿದಂತಹ ಪ್ರಶ್ನೆಗೆ ಸರಳವಾಗಿ ಉತ್ತರ ಕೊಡ್ತಾರೆ ನೋಡಪ್ಪ ಅವರು ವೃಂದಾವನವಾಗಿದ್ರು ವೃಂದಾವನದಲ್ಲಿರ್ತಾಳೆ ಅಲ್ಲಿ ಹೋಗು ಸರಿ ಇವನು ಹೋದ ಅಲ್ಲಿ ಹೋಗಿ ಎತ್ತಿ ಹುಡುಕ್ತಾನೆ ಎಲ್ಲ ಹುಡುಕುದು ಈ ಬಾಲಕನ ಸುಳಿಗೂ ಇಲ್ಲ ಅವನ ತಾಯಿಯು ಸುಳಿಗೂ ಎಲ್ಲ ಕಡೆ ಪ್ರಶ್ನೆ ಕೇಳ್ತಾನೆ ಇಲ್ಲಪ್ಪ ಆ ಪುಟ್ಟ ಬಾಲಕ ಇದ್ದಾನಂತಲ್ಲ ಇಂತಹ ಒಳ್ಳೊಳ್ಳೆ ಆಭರಣಗಳನ್ನು ಹಾಕೊಂಡಿದ್ದಾನಂತಲ್ಲ ಅವನ ತಾಯಿ ಹೇಳಿದ್ರು ಈ ರೀತಿ ಅಂತ ಹೇಳಿದ್ರು ಯಶೋಧಿ ಅಂತ ಎಲ್ಲಿದ್ದಾನೆ ಹೀಗೆ ತುಂಬ ಹುಡುಕಿ ಹುಡುಕಿ ಹುಡುಕಿ ಸುಸ್ತಾಗಿ ಕೊನೆಗೆ ಅವನಿಗೆ ಆ ಸುಂದರ ಬಾಲಕನ ದರ್ಶನವಾಗುತ್ತೆ ಆ ಭಗವಂತ ಅವನ ಲೋಭಕ್ಕೆ ಅವನ ಲೋಭ ಆ ಭಗವಂತನ ಮೇಲೆ ಇಟ್ಟಿದ್ದಾಗ ಆ ಲೋಭದಿಂದ ಆ ಭಗವಂತ ಅವನಿಗೆ ದರ್ಶನವನ್ನು ಕರ್ಣಿಸ್ತಾನೆ ಆ ಸುಂದರವಾದಂತಹ ಬಾಲಕನ ಆ ರೂಪವನ್ನು ನೋಡಿ ಅವನಿಗೆ ಅವನ ಮೈ ಮೇಲಿರ್ತಕ್ಕಂತಹ ಆ ಆಭರಣ ಅದರ ಮೇಲೆ ಇರತಕ್ಕಂಥ ವ್ಯಾಮೋಹ ಬಿಟ್ಟೇ ಹೊಸ ಅವನು ತನ್ನ ಕಸುಬನ್ನೇ ಮರೆತು ಆ ಶ್ರೀ ಪರಮಾತ್ಮನ ನಿತ್ಯ ದಾಸನಾಗಿ ನೆಲೆಗೊಳ್ತಾನೆ ಅಂತ ಹೇಳಿ ಅಲ್ಲಿ ಕಥೆಯನ್ನು ಹೇಳ್ತಾರೆ ಹಾಗೆ ನಮ್ಮಲ್ಲಿರ್ತಕ್ಕಂತಹ ಯಾವ ಒಂದು ಸಾಮಾನ್ಯವಾದಂತಹ ಈ ಗುಣಗಳಿದೆಯೋ ಭಾವನೆಗಳು ಅದನ್ನು ಯಾವಾಗ ಭಗವಂತನ ಕಡೆಗೆ ಹರಿಸ್ತೇವಿಯೋ ಆ ಭಗವಂತನ ಕಡೆಗೆ ಹರಿಸಿದಂತಹ ಇದೇ ಭಾವನೆಗಳು ಶುದ್ಧವಾಗ್ತವೆ ಇನ್ನೊಂದು ಮಾತು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಈ ನಾಲ್ಕು ಯೋಗಗಳು ಇರುವುದು ನಾಲ್ಕು ರೀತಿಯ ಶುದ್ಧಿಯನ್ನು ಮಾಡಲಿಕ್ಕೆ ಭಕ್ತಿ ಯೋಗ ಇರತಕ್ಕಂಥದ್ದು ನಮ್ಮಲ್ಲಿರತಕ್ಕಂತಹ ಸಾಮಾನ್ಯ ಭಾವನೆಗಳು ಯಾವ್ದಿದೆಯೋ ಕಾಮಕ್ರೋಧಾದೆಯೋ ಅಂತಹ ಭಾವನೆಗಳನ್ನು ಶುದ್ಧಿ ಕರ್ತದರೊಂದಿಗೆ ಅಶುದ್ಧವಾದ ಭಾವನೆಗೆ ಯಾವಾಗ ಭಕ್ತಿ ಆಗ್ತದೆಯೋ ಆಗ ಭಗವಂತನ ಪಾದಪದ್ಮಗಳಿಗೆ ಅರ್ಪಿಸುವುದಕ್ಕೆ ಭಕ್ತಿಯೋಗ ಅಂತ ನಮ್ಮ ಭಾವನೆಗಳನ್ನು ಶುದ್ಧಿಗೊಳಿಸುವಂತಹ ಒಂದು ವ್ಯವಸ್ಥೆ ಯಂತ್ರ ಅದು ಭಕ್ತಿಯೋಗ ಹಾಗೆಯೇ ನಮ್ಮ ಸಂಕಲ್ಪವನ್ನು ಬಿಂದು ನಾನು ಮಾಡ್ತಾ ನನಗೆ ಸೇರಿದ್ದು ಎಂಬಂತಹ ಈ ಒಂದು ಭಾವನೆಯನ್ನು ನಾವು ಯಾವಾಗ ಏ ಪರಮಾತ್ಮ ಇದೆಲ್ಲ ನನ್ನದಲ್ಲ ಇದೆಲ್ಲ ನಿನ್ನದು ನೀನು ಮಾಡ್ತಾ ಈ ಫಲವೆಲ್ಲ ನಿನ್ನದು ಹೀಗೆ ನನ್ನದರೆಲ್ಲ ನಿನ್ನದು ಅಂತ ಹೇಳುವುದರೊಂದಿಗೆ ನಮ್ಮ ಸಂಕಲ್ಪವನ್ನ ಶುದ್ಧಿ ಮಾಡುವಂತಹ ಯಾವ ಒಂದು ಪ್ರಕ್ರಿಯೆ ಅಥವಾ ಯೋಗವಿದೆಯೋ ಯಂತ್ರವಿದೆಯೋ ಅದನ್ನ ಕರ್ಮಯೋಗ ಅಂತ ಕರಿತೇವೆ ಹಾಗೆಯೇ ನಮ್ಮಲ್ಲಿರ್ತಕ್ಕಂಥ ಅಸ್ಥಿರವಾದಂತಹ ಚಿತ್ತ ಚಾಂಚಲ್ಯುತವಾದಂತಹ ಮನಸ್ಸು ಯಾವಾಗ ಅಂತಹ ಮನಸ್ಸನ್ನು ಶುದ್ಧಿಗೊಳಿಸುವುದರ ಮೂಲಕ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾದಿ ಇಂತಹ ಅಷ್ಟಾಂಗ ಯೋಗದ ಮಾರ್ಗವಾಗಿ ಕ್ರಮಿಸುತ್ತಾ ಯಾವಾಗ ಸಮಾಧಿಯಲ್ಲಿ ಎಲ್ಲ ಅದರ ದೋಷಗಳನ್ನು ಸುಟ್ಟು ಅದನ್ನು ನಾವು ಶುದ್ಧಗೊಳಿಸಿ ಜ್ಞಾನವನ್ನು ತಪ್ಪಾಗುತ್ತೇವೆಯೋ ಅಂತಹ ಮಾರ್ಗಕ್ಕೆ ರಾಜಯೋಗ ಅಂತ ಹೇಳ್ತೀವಿ ನಮ್ಮಲ್ಲಿರತಕ್ಕಂತಹ ಜ್ಞಾನವನ್ನು ಶ್ರೀಗುಡಿಸುವಂತಹ ಯಂತ್ರವೇ ಜ್ಞಾನ ಈ ಜ್ಞಾನ ಅಂತ ಹೇಳಿದ್ರೆ ಪ್ರತಿಯೊಬ್ಬನಿಗೂ ಕೂಡ ಜ್ಞಾನವಿದ್ದೇ ಇದೆ ನಾನು ಅಂತಕ್ಕಂತಹ ಜ್ಞಾನ ಪ್ರತಿಯೊಬ್ಬನಿಗೂ ಅದು ಸಾಮಾನ್ಯ ಪ್ರಾಪಂಚಿಕನಿಗೆ ನಾನು ದೇಹ ನಾನು ಜೀವ ಇಂತಹ ಜ್ಞಾನ ಇದ್ದೇ ಇರ್ತದೆ ಆದರೆ ಜ್ಞಾನಿಗೆ ತನ್ನ ನಿಜವಾದಂತಹ ಪರಮಾತ್ಮ ಸ್ವರೂಪ ಅದರ ಜ್ಞಾನವಿರ್ತದೆ ಜ್ಞಾನ ಅಂತಕ್ಕಂಥದ್ದು ಎಲ್ಲರಲ್ಲಿ ಇರ್ತದೆ ಆದರೆ ಸಾಮಾನ್ಯರಲ್ಲಿ ಇರ್ತಕ್ಕಂಥದ್ದು ಅಶುದ್ಧ ಜ್ಞಾನ ಯಾವಾಗ ಈ ಅಶುದ್ಧ ಜ್ಞಾನವು ಶುದ್ಧವಾಗ್ತದೆಯೋ ಆಗ ಅವನಿಗೆ ತನ್ನ ಸ್ವರೂಪದ ದರ್ಶನವಾಗ್ತದೆ ಹೀಗಾಗಿ ಜ್ಞಾನವನ್ನು ಶುದ್ಧಿಗೊಳಿಸುವಂತಹ ಯಂತ್ರ ಅಥವಾ ಮಾರ್ಗ ಜ್ಞಾನಯೋಗ ಈ ನಾಲ್ಕು ವಿಧವಾದಂತಹ ಶುದ್ಧೀಕರಣವನ್ನು योग कर्म भक्ति ज्ञान राजयोग इतने नरवत् नारद्दारूप भंग पूर्वक नि्यदास्य नि कांता भजनात्मक प्रेम कार्य प्रेम कार्यता ತ್ರಿರೂಪ ಭಂಗ ಪೂರ್ವಕ ಅಂದ್ರೆ ಮೂರು ರೀತಿಯ ಭಂಗವನ್ನ ಯಾವುದದು ಮೂರು ರೀತಿಯ ಭಂಗ ಅಂತ ಹೇಳಿದ್ರೆ ತ್ರಿಪುಟಿ ಎಂದು ನಾವು ಕರಿತೇವೆ ಹೇಗೆ ಜ್ಞಾನದಲ್ಲಿ ಜ್ಞೇಯ ಅಂದ್ರೆ ತಿಳಿದುಕೊಳ್ಳುವಂತಹ ವಸ್ತು ಜ್ಞಾನ ಅಂದ್ರೆ ತಿಳಿತಕ್ಕಂಥದ್ದು ಹಾಗೂ ಜ್ಞಾತ್ರ ಜ್ಞಾತ್ರಿ ಯಾರು ತಿಳಿತಾನೋ ಅವನು ಈ ಮೂರು ರೀತಿಯಾದಂತಹ ಒಂದು ಭೇದವಿರುತ್ತದೆಯೋ ಹಾಗೆಯೇ ಪ್ರೇಮದಲ್ಲೂ ಕೂಡ ಭಕ್ತಿಯಲ್ಲೂ ಕೂಡ ಪ್ರೀತಿಸುವವನು ಪ್ರೀತಿಯ ವಸ್ತುವಾದಂತಹ ಭಗವಂತ ಹಾಗೂ ಪ್ರೀತಿ ಈ ಮೂರು ಇರ್ತದೆ ತ್ರಿಪುಟಿ ಇದನ್ನೇ ತ್ರಿರೂಪ ಅಂತ ಕರಿತೇವೆ ನಿಜವಾಗಿಯೂ ನೋಡುವುದಾದ್ರೆ ಇಲ್ಲಿರ್ತಕ್ಕಂಥದ್ದು ಒಂದೇ ವಸ್ತು ಯಾವುದು ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಒಂದೇ ವಸ್ತು ಅದನ್ನೇ ಭಕ್ತಿ ಅನ್ನುವಂಥ ಇನ್ನೊಂದು ಹೆಸರಲ್ಲಿ ಶಾಸ್ತ್ರೀಯ ಹೆಸರನ್ನು ನಾವು ಕರಿತೇವೆ ಈ ಇರತಕ್ಕಂತಹ ಒಂದೇ ವಸ್ತು ಮೂರಾಗಿ ಈ ಪ್ರಪಂಚದಲ್ಲಿ ಅನೇಕ ವಿಧವಾಗಿ ಆಟವಾಡ್ತಾ ಇದೆ ಅಶುದ್ಧವಾಗಿ ಯಾವಾಗ ಈ ಮೂರು ಈ ಒಂದೇ ವಸ್ತು ಮೂರಾಗಿ ಆಟವಾಡ್ತಾ ಇದೆಯೋ ಇದನ್ನೇ ಪ್ರಪಂಚ ಅಂತ ಹೇಳ್ತೇವೆ ಯಾಕೆ ಅಂತಂದ್ರೆ ಪ್ರತಿಯೊಂದು ವಿಷಯದಲ್ಲೂ ನಾವು ಇದನ್ನ ನೋಡಬಹುದು ನನಗೆ ಸಾಮಾನ್ಯವಾಗಿ ಯಾವ್ದಾದ್ರೂ ವಿಷಯ ಪ್ರೀತಿ ಇದ್ದೇ ಇರಲಿ ಪ್ರೀತಿ ಇಲ್ಲದೆ ಇರತಕ್ಕಂಥ ವಿಷಯ ಇಲ್ಲವೇ ಇಲ್ಲ ಯಾವುದರ ಮೇಲೆ ಪ್ರೀತಿ ಇದೆಯೋ ಮತ್ತು ನಾನು ಪ್ರೀತಿಸುವವರು ಯಾವುದರ ಮೇಲೆ ಪ್ರೀತಿ ಇದೆಯೋ ಅದು ಪ್ರೀತಿಸುವಂತಹ ವಿಷಯ ಹಾಗೆ ನಮ್ಮಿಬ್ಬರ ನಡುವಿನ ಸಂಬಂಧ ಅದನ್ನು ಕಲ್ಪಿಸ್ತಕ್ಕಂಥದ್ದೇ ಪ್ರೀತಿ ಹೀಗೆ ಈ ಯಾವಾಗ ಈ ನಾನು ಪ್ರೀತಿಸ್ತಕ್ಕಂತಹ ವಸ್ತುವಿನ ಆಶ್ರಯ ಬದಲಾಗಿ ಭಗವಂತನಲ್ಲಿ ಹೋಗ್ತದೆಯೋ ಆಗ ಈ ಪ್ರೀತಿ ಶುದ್ಧಗೊಂಡು ಕಾಲಕ್ರಮೇಣ ಪರಾಭರ್ತಿಯಲ್ಲಿ ಈ ಪ್ರೀತಿಯ ಮೂರು ರೂಪ ಏನಿದೆಯೋ ಅದು ಭಂಗವಾಗ್ತದೆ ಅಲ್ಲಿ ಪ್ರೀತಿ ಒಂದೇ ಉಳಿತದೆ ಪ್ರೀತಿಸುವವನು ಇರುವುದಿಲ್ಲ ಪ್ರೀತಿಸುವವನು ಪ್ರೀತಿ ಹಾಗೂ ಪ್ರೀತಿಸುವ ವಸ್ತು ಹೀಗೆ ಮೂರು ರೀತಿಯಾದಂತಹ ಒಂದು ವಿಭ ಅಂತ ಇರುವುದಿಲ್ಲ ಅಲ್ಲಿ ವಿಭಾಗವೆಂದು ನಾಶವಾಗ್ತದೆ ಮೊಟ್ಟಮೊದಲೆಯದಾಗಿ ನಾವು ಯಾವಾಗ ಗೌಣೀ ಭಕ್ತಿಯಲ್ಲಿ ಇರ್ತೇವ್ಯೋ ಅಥವಾ ಭಕ್ತಿಯ ಪ್ರಾರಂಭದಲ್ಲಿ ಪ್ರಾರಂಭದ ಅವಸ್ಥೆಯಲ್ಲಿ ಇರ್ತೇವಿಯೋ ಆವಾಗ ಈ ಭಕ್ತನಾದವನು ತನ್ನ ಪ್ರೀತಿಯನ್ನು ತೋರಿಸ್ ತೋರಿಸ್ಕೊಳ್ಳುವಂತಹ ಒಂದು ವಿಧಾನದಲ್ಲಿ ಯಾವುದೋ ಒಂದು ವಿಧಾನವನ್ನು ಮಾತ್ರ ಆಚರಿಸ್ತಾನೆ ಉದಾಹರಣೆಗೆ ಭಗವಂತನ ಸೇವೆಯೆಲ್ಲ ಅವರು ರೀತಿಯಲ್ಲಿ ಮಾಡ್ತಾನೆ ಅದರಲ್ಲಿ ಒಂದು ನಿರ್ದಿಷ್ಟತೆ ಇರ್ತದೆ ಇನ್ನೊಂದು ರೀತಿಯಲ್ಲಿ ಅವನು ಪ್ರೀತಿಸಲಿಕ್ಕೆ ಬಯಸುವುದಿಲ್ಲ ಆದರೆ ಭಕ್ತಿ ಅಥವಾ ಪ್ರೀತಿ ಪಕ್ವಾಗ್ತಾ ಇದ್ದ ಆ ಪ್ರೀತಿಸಿ ಅವನಲ್ಲಿ ಒಂದು ನಿರ್ದಿಷ್ಟವಾದಂತಹ ರೂಪವಿರುವುದಿಲ್ಲ ಅವನು ತನ್ನ ಪ್ರೀತಿಯ ವಸ್ತು ಆದಂತಹ ಭಗವಂತನ ಇಚ್ಛೆಗೆ ಅವನ ಒಂದು ಪ್ರೀತಿಗೆ ಸೋತು ತನ್ನ ರೂಪವನ್ನ ಭಂಗ ಮಾಡ್ತಾನೆ ಹೇಗಪ್ಪ ಅಂತ ರಾಧಿ. ರಾಧೆ ಒಮ್ಮೆ ಏನ್ಮಾಡ್ದು ಅಂತ ಹೇಳಿದ್ರೆ ಆಕೆ ನೀಲಿ ಬಣ್ಣದ ವೇಷವನ್ನು ತೊಟ್ಟುಕೊಂಡು ಬಲರಾಮನಂತೆ ಆಕೆ ವೇಷವನ್ನು ತೊಟ್ಟುಕೊಂಡು ಶ್ರೀಕೃಷ್ಣನ ಹೆಗಲ ಮೇಲೆ ಕೈ ಹಾಕೊಂಡು ಅವನ ಜೊತೆಗೆ ಹಸುವನ್ನು ಮೇಸುತ್ತಾ ಕಾಡಿಗೆ ಹೋಗ್ತಾ ಇದ್ದಾಳೆ ದೂರದಲ್ಲಿ ನೋಡ್ತಕ್ಕಂತಹ ಈ ನಂದಾರಿ ಗ್ರಾಮಸ್ಥರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಆಹಾ ಆ ಬಲರಾಮನಿಗೆ ಶ್ರೀಕೃಷ್ಣನ ಮೇಲೆ ಅದೆಂತಹ ಪ್ರೀತಿ ಎಲ್ಲಿ ಹೋದರೂ ಶ್ರೀಕೃಷ್ಣ ಬಲರಾಮನ ಅನುಸರಿಸ್ತಾ ಇದ್ದಾನಲ್ಲ ಅಂದ್ರೆ ನಿಜವಾಗಿ ಅದು ಬರ ಬಲರಾಮ ಆಗಿರ್ಲಿಲ್ಲ ಅದು ರಾಧೆ ಆಗಿದೆ ಯಾಕೆ ಅಂತ ಹೇಳಿದ್ರೆ ರಾಧೆಗೆ ಹೊತ್ತಿತ್ತು ತಾನಿಲ್ಲದೆ ಹೋದ್ರೆ ಶ್ರೀಕೃಷ್ಣ ಅವನು ಹಸುವನ್ನು ಮೇಯಿಸುವಂತಹ ಒಂದು ಕೆಲಸ ಸರಿಯಾಗಿ ಸಾಗುವುದಿಲ್ಲ ಅವನಿಗೆ ಎಲ್ಲಿ ಹೋದರೂ ಕೂಡ ತನ್ನ ನೆನಪೇ ಬರ್ತದೆ ಅವನು ಕೊಳೆದು ಆಗಲೂ ಕೂಡ ತನ್ನ ನೆನಪೇ ಬರ್ತದೆ ಹಾಗೆಯೇ ಅಲ್ಲಿ ಮರಗಳು ಸುತ್ತ ಆಟ ಮಾಡುವಾಗಲೂ ಕೂಡ ತನ್ನ ನೆನಪೇ ಬರ್ತದೆ ಹೀಗೆ ನಾನೆಲ್ಲದೆ ಅವನು ಎಲ್ಲೂ ಹೋಗದಾರ ಹೀಗಾಗಿ ನಾನೇ ಅವನ ಜೊತೆಗೆ ಹೋಗಬೇಕು ಅನ್ನುವಂಥ ಉದ್ದೇಶದಿಂದ ಆಕೆ ತನ್ನ ರಾಧೆಯ ರೂಪವನ್ನು ನಾಶ ಮಾಡುವುದರೊಂದಿಗೆ ಅಂದ್ರೆ ಆಕೆಯ ತನ್ನ ವೇಷಭೂಷಣಗಳನ್ನ ಬದಲಾಯಿಸಿ ಬಲರಾಮನ ವೇಷಭೂಷಣಗಳನ್ನ ಹಾಕುವುದರೊಂದಿಗೆ ತನ್ನ ರೂಪವನ್ನು ಭಂಗ ಮಾಡಿದಂತೆ ಆಯಿತು ತನ್ನ ಪ್ರೇಮಿಯ ಸುಖಕ್ಕೋಸ್ಕರ ತನ್ನ ಪ್ರೇಮಿಯ ಪ್ರೀತಿಗೋಸ್ಕರ ತನ್ನ ಪ್ರೇಮಿಯ ಒಳಿತಿಗೋಸ್ಕರ ಹೀಗೆ ತನ್ನ ಒಂದು ನಿರ್ದಿಷ್ಟವಾದಂತಹ ರೂಪ ಏನಿದೆಯೋ ಅದನ್ನ ಆಕೆ ಅಥವಾ ಆತ ಆ ಭಕ್ತ ಅಂತಕ್ಕಂಥವನು ತ್ಯಾಗ ಮಾಡಲಿಕ್ಕೆ ಯಾವಾಗ ಸಿದ್ಧನಾಗಿರ್ತಾನೆ ಇದು ಪ್ರೇಮಿಸುವಂತಹ ಭಕ್ತನ ರೂಪದ ಭಂಗ ಇನ್ನು ಪ್ರೀತಿಯ ರೂಪದ ಭಂಗ ಏನಪ್ಪಾ ಅಂತ ಭಗವಂತ ಪ್ರೀತಿಯ ವಸ್ತು ನಾನು ಪ್ರೀತಿಸುವ ಒಂದು ಈಗ ಭಗವಂತನಿಗೆ ನಾನು ಯಾವ ರೀತಿಯಲ್ಲಿ ಈ ಪ್ರೀತಿಯನ್ನು ವ್ಯಕ್ತಪಡಿಸ್ತೀವಿ ಮಗನಾಗಿಯೋ ಅಥವಾ ತಂದೆಯಾಗಿಯೋ ಅಥವಾ ಹೆಂಡತಿಯಾಗಿಯೋ ಅಥವಾ ಇನ್ಯಾವುದಾದ ರೀತಿಯಿಂದ ಈ ಭಕ್ತಿಯೋಗದ ಆರಂಭದ ಹಂತದಲ್ಲಿ ಈ ಭಕ್ತನಾದವನು ಯಾವುದಾದ್ರೂ ಒಂದು ಭಾವವನ್ನು ಮಾತ್ರ ಆಶ್ರಯಿಸಿಕೊಂಡು ಮುಂದುವರಿತಾ ಇರ್ತಾನೆ ಆ ಒಂದು ಭಾವದಲ್ಲಿ ಮಾತ್ರ ಆ ಭಗವಂತನೊಂದಿಗೆ ಪ್ರೇಮದ ಸಂಪರ್ಕವನ್ನಾಗಿಟ್ಕೊಂಡಿರ್ತಾನೆ ಆ ಭಗವಂತನನ್ನು ತನ್ನ ಮಗುವಾಗಿ ಮಾತ್ರ ಪ್ರೀತಿಸ್ತಾನೆ ಅವನಿಗೆ ಬೇರೊಂದು ಭಾವ ಚರ್ಚೆ ಆಗುದಿಲ್ಲ ಆಸೆ ಆಗುವುದಿಲ್ಲ ಈಗ ಹನುಮಂತನಿಗೆ ಭಗವಂತನೊಂದಿಗೆ ದಾಸ್ಯ ಮಾಡುವಂತಹ ದಾಸ್ಯದಿಂದ ಪ್ರೀತಿಯನ್ನು ತೋರಿಸುವಂತಹ ಒಂದು ಇದಿತ್ತು ಒಂದು ಭಾವ ಇತ್ತು ಹಾಗೆಯೇ ಯಶೋಧೆಗೆ ಆ ಭಗವಂತನ ತನ್ನ ಪುತ್ರ ಎಂಬುದಾಗಿ ಕಾಣುವಂತಹ ಒಂದು ವಾಸ್ತವ್ಯ ಆ ವಾಸ್ತವ್ಯ ಭಾವದಿಂದ ಹಾಗೆ ಆ ಭಗವಂತನ ಪ್ರೀತಿಸ್ತಾ ಇದ್ದರು ಗೋಪಿಯರು ಶ್ರೀಕೃಷ್ಣನ ತಮ್ಮ ಕಾಂತನನ್ನಾಗಿ ಪ್ರೀತಿಸುವಂತಹ ಒಂದು ಭಾವನೆಯನ್ನ ಬೆಳೆಸ್ಕೊಂಡಿದ್ರು ಹಾಗೆಯೇ ಇನ್ನಿತರ ಗೋಪಾಲ ಶ್ರೀಕೃಷ್ಣನ ಸಕರಂತೆ ಪ್ರೀತಿಸುವಂತಹ ಒಂದು ಭಾವನೆಯನ್ನ ಒಂದು ಸಂಬಂಧವನ್ನ ಇಟ್ಕೊಂಡಿದ್ರು ಇದು ಪ್ರಾರಂಭದ ಹಂತದಲ್ಲಿ ಈ ಭಕ್ತಿ ವಾಕ್ವಾಗ್ತಾ ಇದ್ದ ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ ಆ ಪ್ರೀತಿಯಲ್ಲಿಯೂ ಕೂಡ ಒಂದೇ ನಿರ್ದಿಷ್ಟ ರೀತಿ ಇರುವುದಿಲ್ಲ ಅಲ್ಲಿ ಪ್ರೇಮಿಯ ಸುಖ ಪ್ರೇಮಿಯ ಒಲಿತು ಹಾಗೂ ಪ್ರೇಮಿಯ ರುಚಿ ಅಥವಾ ಆ ಪ್ರೀತಿಯ ವಿಷಯನಾದಂತಹ ಭಗವಂತನ ರುಚಿ ಮಾತ್ರ ಇರ್ತದೆ ಹೊರತು ಅಲ್ಲಿ ಪ್ರೀತಿಯ ರೂಪ ಮುಖ್ಯವಾಗಿರುವುದಿಲ್ಲ ಆ ಪ್ರೀತಿ ಪಕ್ವವಾದಂತೆ ಆ ಭಕ್ತ ಮೊಟ್ಟ ಮೊದಲು ಆ ಭಗವಂತನನ್ನ ವಾತ್ಸಲ್ಯದಿಂದ ಪ್ರೀತಿಸ್ತಾ ಇರುವನು ಅವನು ಬೇಕಾದಾಗ ಆ ಭಗವಂತನ ತಂದೆ ತಾಯಿಯಾಗಿಯೋ ಆ ಭಗವಂತನ ಸಖನಾಗಿಯೋ ಭಗವಂತನ ಪತ್ನಿಯಾಗಿಯೋ ಭಗವಂತನ ದಾಸನಾಗಿಯೋ ಹೀಗೆ ಅನೇಕ ರೀತಿಯಲ್ಲಿ ಆ ಭಗವಂತನೊಂದಿಗೆ ಪ್ರೀತಿಯ ಸಂಪರ್ಕವನ್ನು ಕಲ್ಪಿಸುವಂತಹ ಸಾಮರ್ಥ್ಯವನ್ನು ಆತ ಬಂದಿರ್ತಾನೆ ಆಗ ಅವನು ತೋರುವಂತಹ ಪ್ರೀತಿಯಲ್ಲಿ ಒಂದೇ ರೂಪವಿರುವುದಿಲ್ಲ ರೂಪ ಭಂಗವಾಗಿರುತ್ತದೆ ಅಂದರೆ ಹೇಗಂದ್ರೆ ಹಾಗೆ ಮಾರ್ಪಡುವಂತಹ ಶಕ್ತಿ ಆ ಪ್ರೇಮಕ್ಕೆ ಬರ್ತದೆ ಪ್ರೇಮದ ನಿರ್ದಿಷ್ಟ ರೂಪ ಭಂಗವಾಗುತ್ತದೆ ಇದು ಎರಡನೆಯ ರೂಪ ಭಂಗ ಒಂದನೆಯ ರೂಪಭಂಗ ಪ್ರೇಮಿಯ ರೂಪಭಂಗ ಪ್ರೇಮಿಯ ಕಡೆಯಿಂದ ರೂಪಭಂಗ ಎರಡನೆಯ ರೂಪಭಂಗ ಆ ಪ್ರೀತಿಯ ಭಾವನೆಯಲ್ಲಿ ಇರತಕ್ಕಂತಹ ರೂಪದ ಭಂಗ ಈಗ ಮೂರನೆಯ ರೂಪದ ಭಂಗ ಏನು ಅಂತಂದ್ರೆ ಪ್ರೀತಿಯ ಆಶ್ರಯನಾದಂತಹ ಭಗವಂತನ ರೂಪದ ಭಂಗ ಮೊಟ್ಟ ಮೊದಲನೆಯದಾಗಿ ಹೇಗೆ ಅಂತ ನಾನು ಭಗವಂತನನ್ನು ಯಾವುದೋ ಒಂದು ರೀತಿಯಲ್ಲಿ ಮಾತ್ರ ಕಲ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಈಗ ತುಳಸಿದಾಸ ಶ್ರೀರಾಮನನ್ನು ಮಾತ್ರ ತಮ್ಮ ಇಷ್ಟದೇವನಾಗಿ ಅವರು ಕಲ್ಪಿಸಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಕೃಷ್ಣನಿದ್ರೆ ಅಷ್ಟು ಅವರಿಗೆ ಆ ಪ್ರೀತಿ ಜಾಗೃತವಾಗ್ತಾ ಇದ್ದಾರೆ ಹಾಗೆಯೇ ಜಾಂಬವಂತನಿಗೆ ಈ ಜಾಂಬವಂತನಿಗೂ ಕೂಡ ಕೃಷ್ಣನೊಂದಿಗೆ ಯಾವಾಗ ಒಂದು ಯುದ್ಧ ಮಾಡ್ತಾನೋ ಆಗ ಜಾಂಬವಂತ ಕೇಳ್ತಾನೆ ಹೇ ಪರಮಾತ್ಮ ನನಗೆ ಗೊತ್ತು ನೀನು ಅದೇ ರಾಮ ಎಂಬುದಾಗಿ ಅದೇ ಪರಮಾತ್ಮ ಎಂಬುದಾಗಿ ಆದರೆ ನನಗೆ ನಿನ್ನ ಆ ರಾಮಾಯಣದ ಆ ರೂಪವೇ ಇಷ್ಟ ನೀನು ಅದನ್ನೇ ನನಗೆ ತೋರಿಸು ನನಗೆ ಈ ರೂಪಕ್ಕಿಂತ ಆ ರೂಪವೇ ಇಷ್ಟ ಅಂತ ಅವನು ಯಾವುದೋ ಒಂದು ರೂಪವನ್ನ ಇಟ್ಕೊಂಡಿರ್ತಾನಲ್ಲ ಅದನ್ನ ಬೇಡ್ತಾನೆ ಭಗವಂತನ ಬಳಿಯಲ್ಲಿ ಆಗ ಭಗವಂತ ಅವನಿಗೆ ತನ್ನ ಆ ರಾಮದ ರೂಪವನ್ನ ರೀತಾಯ ಆ ರಾಮದ ರೂಪವನ್ನು ತೋರಿಸ್ತಾನೆ ಅಂತ ಹೇಳಿ ಅಲ್ಲಿ ಬರುತ್ತೆ ಹಾಗೆ ಗೋಪಿಯರು ಕೂಡ ಯಾವುದೋ ಒಂದು ರೂಪವನ್ನು ಮಾತ್ರ ತನ್ನ ತಲೆಯಲ್ಲಿ ನವಿಲುಗರಿಯನ್ನು ಇಟ್ಟುಕೊಂಡು ಹೊರಳಿಗೆ ಕವಡೆಯ ಮಾಲೆಯನ್ನು ಹಾಕಿದಂತಹ ವನಮಾಲಿಯ ಒಬ್ಬ ರೂಪನನ್ನ ರೂಪದಿಂದ ಅವರು ಇಲ್ಲಿಯವರೆಗೂ ಶ್ರೀಕೃಷ್ಣನ ಪ್ರೀತಿಸ್ತಾ ಇದ್ರು ಅದೇ ರೂಪದಿಂದ ಆತ ತಮ್ಮೆದುರಿಗೆ ದರ್ಶನ ನೀಡಬೇಕು ಎಂಬುದಾಗಿ ಅವರು ಬಯಸ್ತಾ ಒಮ್ಮೆ ಯಾವಾಗ ಶ್ರೀಕೃಷ್ಣ ಮಧುರೆಯಿಂದ ಬಂದಾಗ ತನ್ನ ರಾಜ ಭೂಷಣಗಳೊಂದಿಗೆ ಟಿವಿಯಿಂದ ಬರ್ತಾನೋ ಆಗ ಇವನು ಇನ್ನೂನೊಬ್ಬ ಪರಪುರುಷ ತಮ್ಮೆದುರಿಗೆ ಬರ್ತಾ ಇದ್ದಾನೆ ಎಂಬುದಾಗಿ ಭಾವಿಸಿಕೊಂಡು ಗೋಪಿಯರು ತಮ್ಮ ಸೆರ್ಗನ್ನೆಲ್ಲ ಮುಚ್ಚಿಕೊಡ್ತಾ ಅವರಿಗೆ ತನ್ನ ಪ್ರಿಯತ ಮನ ನೂರ್ತು ಯಾಕೆ ಅಂತ ಹೇಳಿದ್ರೆ ಅಲ್ಲಿನೂ ತಾವು ಪ್ರೀತಿಸ್ತಕ್ಕಂತಹ ಪ್ರೀತಿಸ್ತಿದ್ದಂತಹ ವಸ್ತುವಿನ ರೂಪ ಭಂಗವಾಗಿರಲಿಲ್ಲ ಯಾವುದೋ ಒಂದು ರೂಪದಲ್ಲಿ ಅವರು ಪ್ರೀತಿಸ್ತಾ ಇದ್ರು ಅದೇ ರೂಪವನ್ನು ಅವರು ಬಯಸ್ತಾ ಇದ್ರು ಆದ್ರೆ ಭಕ್ತಿ ಯಾವಾಗ ಪಕ್ವ ಆಗ್ತಾ ಇರ್ತೀಗೋ ಭಕ್ತಿ ಯಾವಾಗ ಪಕ್ಕವಾದತ್ತೋ ಚೆನ್ನಾಗಿ ಪಕ್ವ ಆಗತ್ತೋ ಮಾದತ್ತೋ ಆವಾಗ ತನ್ನ ಪ್ರೇಮಿ ಯಾವುದೇ ರೂಪದಿಂದ ಬರಲಿ ಭಕ್ತನಾದವನು ಅವನನ್ನು ಗುರುತು ಹಿಡಿತಾನೆ ಭಕ್ತನಾದವನ ಒಂದು ಗುರುತು ಹಿಡಿದು ಅವನನ್ನು ಅದೇ ರೂಪದಿಂದ ಪ್ರೀತಿಸ್ತಾನೆ ಯಾವ ಯಾವ ರೂಪದಿಂದ ಆ ಭಗವಂತ ಭಕ್ತನ ಎದುರು ಬರ್ತಾನೋ ತಕ್ಷಣ ಭಕ್ತ ಅವನನ್ನ ಆ ರೂಪದಿಂದ ಗುರುತಿಸಿಕೊಳ್ತಾನೆ ಕನಕದಾಸರ ಒಂದು ಜೀವನದಲ್ಲಿ ಬರ್ತದಲ್ಲ ಕನಕದಾಸರು ಭಗವಂತನ ದರ್ಶನವನ್ನು ಮಾಡಿಸುತ್ತೇನೆ ಎಂಬುದಾಗಿ ಉಳಿದಂತ ಉಳಿದ ಎಂದ ಅಲ್ಲಿ ಭಾರತೀಯ ಪುರಸರಿಗೆ ಹೇಳಿದಾಗ ಇವರು ಹೊರಗಡೆ ಕೂಡಿಕೊಂಡು ದೋಲನ್ನು ಬಾರಿಸುವಂತಹ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಆರತಿ ಆಗುವಂತಹ ಸಂದರ್ಭದಲ್ಲಿ ಭಗವಂತ ದರ್ಶನವನ್ನು ನೀಡ್ತಾನೆ ಅಂತ ಹೇಳಿ ಅವರು ಆ ಖಚಿತವಾಗಿ ಹೇಳ್ತಾ ಭಗವಂತನನ್ನು ಪ್ರಾರ್ಥಿಸಿಕೊಡ್ತಾರೆ ಹೇ ಭಗವಂತ ಇವತ್ತು ನೀನು ದಯವಿಟ್ಟು ಇಂತಹ ಆರತಿಯ ಸಂದರ್ಭದಲ್ಲಿ ಮಹಾಮಂಗಳ ಆರತಿಯ ಸಂದರ್ಭದಲ್ಲಿ ನಿನ್ನ ದರ್ಶನವನ್ನು ನೀಡುವ ಒಮ್ಮೆ ಭಗವಂತ ನಾಯಿಯಾಗಿ ಬಂದ ಇವರೆಲ್ಲ ಅಕ್ಷಿಸಿ ನಾಯಿ ಎಂತಹ ದರಿದ್ರ ಹಿಡಿಯಾಕಿಲ್ ಬಂತು ಅಂತ ಹೇಳಿ ಓಡಿಸ್ಬಿಟ್ರು ಆದ್ರೆ ಕನಕದಾಸರಿಗೆ ಗೊತ್ತಾಯಿತು ಭಗವಂತ ನಾಯಿಯ ರೂಪದಲ್ಲಿ ಮುಗಿ ಬಂದಿದ್ದಾನೆ ಇವತ್ತು ಅಂತ ಹೇಳಿ ಅದಕ್ಕೆ ಕೈ ಮುಗಿದ್ರು ಅಲ್ಲೇನೆ ಹೇ ಪರಮಾತ್ಮ ನಿಮ್ದೆಂಥ ರೂಪ ಅಂತ ಹೇಳಿ ನಗುನ ಕೈ ಮುಗಿದ್ರು ಪುನಃ ಆ ದಿವಸ ಉಳಿದಂತಹ ಭಕ್ತರೆಲ್ಲ ತರಾರುಕೊಡ್ತಾರ ಕನಕದಾಸರನ್ನು ಏನಪ್ಪಾ ನೀನು ಹೇಳಿದೆ ನಮ್ಗೆಲ್ಲ ದರ್ಶನವನ್ನು ಮಾಡ್ತೀಯಾ ಅಂತ ಹೇಳಿ ಬಂತದ ಶ್ವಾನ ಅದೇನಾ ನಿನ್ನ ಭಗವಂತ ಅಂತ ಲೇವಡಿ ಮಾಡಿದಾಗ ಕನಕದಾಸರ ಹೇಳ್ತಾರೆ ನೀವು ನಿನ್ನ ಪ್ರಿಯ ಒಬ್ಬ ಪ್ರೇಮಿಯನ್ನ ಗುರುತಿಸಲಿಕ್ಕೆ ಗುರುತಿಸ್ಲಿಕ್ಕೆ ಆ ಪ್ರೇಮದ ಕಣ್ಣು ಒಳಗಿರೋ ಕಣ್ಣು ತೆರೆದಿರಬೇಕು ಇಲ್ಲೇ ಹೋದ್ರೆ ಅದನ್ನ ಗುರುತಿಸ್ಕೊಳ್ಲಿಕ್ಕೆ ಆಗುದಿಲ್ಲ ಆದ್ರಿಂದ ಕನಕದಾಸರು ಹೇಳ್ತಾರೆ ಹೌದಪ್ಪ ಅವನೇ ಭಾಗ ಆ ಭಗವಂತ ಬಂದಿದ್ದು ಅಷ್ಟು ನಿಮ್ಗೆ ಗೊತ್ತಾಗ್ಲಿಲ್ವಾ ಅಂತ ಸರಿ ಸರಿ ಹಾಗೆ ಮಾಡೋದು ಹೇಗಾಗತ್ತೆ ನೀವು ಹೇಳಬೇಕು ನಮ್ಮ ನಮಗೆ ಇಲ್ಲಿ ಮಠದಲ್ಲಿ ಮಡಿ ಮೈಲಿಗೆ ಎಲ್ಲ ಅದನ್ನು ನಾವು ಆಚರಿಸಬೇಕಾಗತ್ತೆ ಭಗವಂತನಿಗೆ ನಾಳೆ ಹೇಳಿ ಅವನು ಮಡಿಯಲ್ಲೇ ಬರಲಿ ಅಂತ ಹೇಳಿ ಆಗ್ಲಿ ನಾನು ಭಗವಂತನ ಪ್ರಾರ್ಥಿಸ್ಕೊಡ್ತೇನೆ ಅಂತ ಕನಕದಾಸರು ಹೇಳಿ ಮಾನವೀಯ ಭಗವಂತನನ್ನು ಪ್ರಾರ್ಥಿಸ್ಕೊಂಡಾಗ ಏನಾಯ್ತು ಆ ಮಹಾಮಂಗಲಾರತಿಯ ಸಮಯದಲ್ಲಿ ಜಾಸ್ತಿ ಇರ್ತರು ಮಂಗಳಾರತಿಯನ್ನು ಮಾಡಬೇಕಾದ್ರೆ ಸರ್ಪದ ರೂಪದಲ್ಲಿ ಭಗವಂತ ಅಲ್ಲಿ ಬಂದು ಅಲ್ಲಿ ಅವರಿಗೆ ಕಾಣಿಕೊಂಡ ಇವರೆಲ್ಲರೂ ಹೋಹಾರ್ದು ಇವೋ ಇವೋ ಸರ್ಪ ಸರ್ಪ ಅಂತ ಓಡೋ ಆದ್ರೆ ಕನಕದಾಸರಿಗೆ ಮತ್ತು ವ್ಯಾಸ್ತಿ ಹತ್ರ ಪುರಂದ್ರದಾಸರಿಗೆ ಗೊತ್ತಾಯಿತು ಭಗವಂತನೇ ಅಲ್ಲಿ ಬಂದು ಆಟವಾಡ್ತಾ ಇದೆ ಅನ್ನೋ ಹೆಣೆಯನ್ನು ಬಿಚ್ಚಿಕೊಂಡು ಹೇಳಿ ಅವರ ಆ ಪ್ರೇಮದ ಖಂಡಿತಗಳಿಗೆ ಆ ಭಗವಂತ ಯಾವ ರೀತಿಯಿಂದ ವೇಷ ನೆರೆಸಿಕೊಂಡ್ರು ಕೂಡ ಅವರು ಮೊಟ್ಟೆ ಮೊದಲು ಕಣ್ಣು ಹಿಡಿಯುವುದೇ ಭಗವಂತ ಯಾವುದೇ ವೇಷದಿಂದ ಬಂದಿರ್ಬೋದು ಈ ಪ್ರೇಮದ ಇನ್ನೊಂದು ಚಮತ್ಕಾರ ಏನಪ್ಪ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಪ್ರಾಪಂಚಿಕರಾದಂತಹ ನಮ್ಮೆಲ್ಲರಿಗೂ ಯಾವ ಒಂದು ಸಾಮಾನ್ಯವಾದಂತಹ ವಿಷಯಗಳು ಆ ಎಲ್ಲ ವಿಷಯಗಳು ಸಾಮಾನ್ಯವನ್ನೆ ಗೋಚರವಾಗ್ತದೆಯೋ ಅದೆಲ್ಲದರಲ್ಲೂ ಕೂಡ ಭಗವಂತನ ಆವಿರ್ಭಾವವನ್ನ ಆ ಭಕ್ತ ನೋಡ್ತಾ ಯಾವಾಗ ಒಂದು ಅವರು ರೊಟ್ಟಿಯನ್ನ ತಿಂತ ಇರಬೇಕಾದ ರೊಟ್ಟಿಯನ್ನು ತಿಂತ ಇರಬೇಕಾದ್ರೆ ಒಂದು ನಾಯಿ ಅಲ್ಲಿ ಬಂದು ಅವರ ತಟ್ಟೆಯಿಂದ ರೊಟ್ಟಿಯನ್ನ ಕತ್ಕೊಂಡು ಹೋಯ್ತದ ಅವಾಗ ಏನ್ ಮಾಡಿದ್ರು ತುಪ್ಪವನ್ನ ಎತ್ಕೊಂಡು ಓಡ್ತಾ ಇದಂತೆ ನಾಯಿ ಹಿಂದುಗಡೆ ನಾರಾಯಣ ನನ್ ಗೊತ್ತು ನೀನೇ ಬಂದಿರುದ್ನ ದಯವಿಟ್ಟು ಆ ರೊಟ್ಟಿಯನ್ನು ಕೊಡು ಅದಕ್ಕೆ ತುಪ್ಪವನ್ನು ಸವರ್ಕೊಡ್ತೇನೆ ನೀನು ತುಪ್ಪ ಸವರಿದಂತ ರೊಟ್ಟಿಯನ್ನು ತಿನ್ನು ಅದು ಒಣಸದ ರೊಟ್ಟಿ ನಿನ್ನ ಗಂಟೆಗೆ ಅದು ಒಗ್ಗುದಿಲ್ಲಪ್ಪ ಅಂತ ಪ್ರೀತಿಯಿಂದ ಅದು ಅವರಿಗೆ ಆ ಪ್ರೇಮದ ಕಂಡುಗಳಿಗೆ ಭಗವಂತನ ಆ ವೇಷ ಗೊತ್ತಾಯ್ತು ಹಾಗೆಯೇ ಪವಹಾರಿ ಒಂದು ಜೀವನ ಚರಿತ್ರೆಯಲ್ಲಿ ಒಂದು ಘಟನೆ ಬರ್ತದೆ ಯಾವಾಗ ಅವರಿಗೆ ಹಾವು ಕುಡಿತೋ ಕಡದಾದ್ಮೇಲೆ ಅವರಿಗೆ ಉಪಚಾರವನ್ನು ಮಾಡಿದ್ರು ಆ ಕೇಳಿದ್ರಂತೆ ಏನಾಯ್ತು ಸ್ವಾಮಿ ಅಂತ ಅವ್ರನ್ನ ಕೇಳಿದಾಗ ಅದು ಹೇಳಿದ್ರಂತೆ ನನ್ನ ಆ ಪ್ರೇಮಿಯ ದೂತ ಪ್ರೇಮಿಯ ದೂತ ಬಂದಿದ್ದ ಅವನ ಆ ಪ್ರೇಮಿಯ ನನ್ನ ಪ್ರೇಮಿಯ ಸಂದೇಶವನ್ನ ನನಗೆ ನೀಡಿ ಅವರಿಗೆ ಆ ಭಯಂಕರವಾದಂತಹ ದುಷ್ಟ ಸರ್ಪವೂ ಕೂಡ ಆ ಪ್ರೇಮಿಯ ದೂತನಾಗಿಯೇ ಗೋಚರಿಸು ಹೊರತು ಅದೊಂದು ಸರ್ಪವಾಗಿ ದುಷ್ಟ ಆ ಒಂದು ಕ್ಷುದ್ರ ಜಂತುವಾಗಿ ಅವರಿಗೆ ಗೋಚರಿಸ್ತಿದೆ ಇದು ಮೂರನೇ ರೀತಿಯಾದಂತಹ ಭಂಗ ರೂಪಭಂಗ ಅದು ಪ್ರೇಮದ ವಸ್ತುವಾದಂತಹ ಭಗವಂತ ನಿರ್ದಿಷ್ಟವಾದಂತಹ ರೂಪದ ಭಂಗ ಹೀಗೆ ಮೂರು ರೂಪದ ಭಂಗ ಯಾವಾಗ ಭಕ್ತಿ ಅಂತ ಪಕ್ವಾಗೋ ಅದು ಮೂರೂ ರೂಪದಲ್ಲಿ ಭಂಗವಾದರೆ ಭಕ್ತಿ ಹೇಗಂದ್ರೆ ಹಾಗೆ ಆ ಪ್ರೀತಿ ಹೇಗಂದ್ರೆ ಹಾಗೆ ಅದು ಮಾರ್ಪಾಡು ಮಾರ್ಪಾಡುಗೊಂಡು ಭಕ್ತನಿಗೆ ಭಗವಂತನಿಗೆ ಆನಂದವನ್ನ ನೀಡ್ತದೆ ಹೀಗೆಯೇ ಭಕ್ತಿಯ ರೂಪದಲ್ಲಿ ಭಂಗವಾದ ನಂತರ ಆ ಭಕ್ತನಾದವನು ಏನ್ ಮಾಡ್ತಾನೆ ಅಂತಂದ್ರೆ ನಿತ್ಯ ದಾಸ್ತ್ಯ नि का भजनात्मक प्रेम कार्य प्रेम कार्य नि्यदास्य आ भगवतासन आ दास्य भक्त अंतरता भजनात्मक निगवंत का प्रियतमी आतान सेवियन हतान प्रेम कार्य प्रेम कार्य ಪ್ರೇಮವನ್ನೇ ಮಾಡಬೇಕು ಪ್ರೇಮವನ್ನೇ ಮಾಡಬೇಕು ಇಲ್ಲೂ ಕೂಡ ನಾನು ಹಿಂದಿ ಹೇಳಿದಂತೆ ಯುವಕಾರಕ್ಕೆ ಎರಡು ಅರ್ಥ ಇದೆ ಒಂದು ಪ್ರೇಮವನ್ನೇ ಮಾಡಬೇಕು ಪ್ರೇಮವನ್ನಲ್ಲದೆ ಬೇರೆ ಯಾವುದನ್ನೂ ಕೂಡ ಅವನಲ್ಲಿ ಮಾಡಬಾರದು ಎಂಬುದಾಗಿ ಎರಡು ಅರ್ಥವನ್ನು ಇಲ್ಲಿ ಯೇವಕಾರ ಹೇಳ್ತದೆ ಅಂತ ಇಲ್ಲಿ ಈ ನಿತ್ಯಕಾಂತ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಒಂದು ಘಟನೆ ನಂದಿಗೆ ಬರ್ತದೆ ಶ್ರೀ ಚೈತನ್ಯರು ಯಾವಾಗ ದಕ್ಷಿಣ ದೇಶಕ್ಕೆ ಯಾತ್ರೆಗೆ ಬರ್ತಾರೋ ಅಂದ್ರ ಅಲ್ಲಿ ಒಬ್ಬರು ಭಕ್ತರು ರಾಮಾನಂದ ರಾಯ್ ಅನ್ನುವಂತಹ ಒಬ್ಬೊಬ್ಬರು ಭಕ್ತರು ರಾಮಾನಂದರಾಯ್ ಅತ್ಯಂತ ಭಕ್ತಿವಂತ ಶಾಸ್ತ್ರಜ್ಞ ಅನ್ನುವಂಥದ್ದು ಅಲ್ಲೆಲ್ಲ ಪ್ರಸಿದ್ಧವಾಗಿದ್ದರು ಚೈತನ್ಯ ಅವರು ಕಿವಿಗೂ ಹೋಯಿತು ಚೈತನ್ಯರು ಅವರನ್ನ ಭೇಟಿ ಮಾಡ್ತಾ ಅವರನ್ನು ಕೇಳ್ತಾರೆ ದಯವಿಟ್ಟು ನನಗೆ ಭಕ್ತಿಯ ಬಗ್ಗೆ ಇನ್ನೂ ಹೇಳಿ ಉತ್ಕೃಷ್ಟವಾದಂತಹ ಭಕ್ತಿ ಯಾವುದು ಅದನ್ನು ದಯವಿಟ್ಟು ವಿವರಿಸಿ ಅಂತ ಹೇಳಿ ಆಗ ರಾಮಾನಂದರಾಯರು ಅನೇಕ ವಿಧವಾದಂತಹ ಭಕ್ತಿಯನ್ನ ಹೇಳ್ತಾರೆ ಚೈತನ್ಯರಿಗೆ ಹೀಗೆ ಸೇವೆ ಮಾಡಬೇಕು ಆ ರೀತಿ ಸೇವೆ ಮಾಡಬೇಕು ಭಗವಂತನ ದಾಸ್ಯ ಮಾಡಬೇಕು ಅಂತ ಹೇಳಿ ಆಗ ಚೈತನ್ಯರು ಹೇಳ್ತಾರೆ ನೀವು ಹೇಳಿದ್ದು ಅತ್ಯಂತ ಕೆಡಗಿನ ಸ್ಥರದ ಭಕ್ತಿ ಇನ್ನೂ ಮುಂದಕ್ಕೆ ಹೇಳಿ ಇನ್ನೂ ಮೇಲ್ಸ್ತರದ ಭಕ್ತಿಯನ್ನು ನನಗೆ ಹೇಳಿ ಸರಿ ಇವರು ಹೀಗೆ ಹೇಳ್ಕೊಂತ ಬರ್ತಾರೆ ರಾಮಾನಂದರಾಯವರು ದಾಸ್ಯ ಭಕ್ತಿಯನ್ನು ವರ್ಣಿಸ್ತಾರೆ ಇದೇ ಶ್ರೇಷ್ಠವಾದಂತಹ ಭಕ್ತಿಯನ್ನು ಭಕ್ತಿ ಅಂತ ಹೇಳ್ತಾರೆ ಆವಾಗ ಚೈತನ್ಯರು ಹೇಳ್ತಾರೆ ಇಲ್ಲ ಇದು ಶ್ರೇಷ್ಠವಾದ ಭಕ್ತಿಯಲ್ಲ ಇದು ಅತ್ಯಂತ ಕೆಳಗಿನ ಸ್ಥರದ ಭಕ್ತಿ ನೀವು ಇದಕ್ಕಿಂತ ಮೇಲ್ಪಟ್ಟವಾನು ಮೇಲ್ಮಟ್ಟದ ಭಕ್ತಿಯನ್ನು ಹೇಳಿ ಅಂತ ಹೇಳಿದಾಗ ಅವಾಗ ರಾಮಾನಂದ ರಾಯಿ ಹೀಗೆ ಹೇಳ್ಕೊಂಡು ಬರ್ತಾ ಬರ್ತಾ ರಾಧೆಯ ಆ ಭಕ್ತಿಯನ್ನ ವರ್ಣಿಸ್ತಾ ಹೇಳ್ತಾರೆ ಆ ರಾಧೆಯ ಭಕ್ತಿ ಅಂತಕ್ಕಂಥದ್ದು ಎಂತಹ ಒಂದು ಉಜ್ಜಲವಾದಂತಹ ಭಕ್ತಿ ಉತ್ಕೃಷ್ಟವಾದಂತಹ ಭಕ್ತಿ ಅಂತ ಹೇಳಿದ್ರೆ ಅಲ್ಲಿ ಬೇರೆದೇ ಇರಲಿಲ್ಲ ರಾಧೆಯೇ ಕೃಷ್ಣ ಕೃಷ್ಣೆಯೇ ಕೃಷ್ಣನೇ ರಾಧನಾಗಿ ಮಾರ್ಪಾಡುತ್ತಿದ್ದಂತಹ ಆ ಒಂದು ಅವರಲ್ಲಿ ಇರ್ತಕ್ಕಂತಹ ಪ್ರೇಮ ಅತ್ಯಂತ ಶ್ರೇಷ್ಠವಾದಂತಹ ಪ್ರೇಮ ಅಂತ ಹೇಳ್ತಾರೆ ಅವಾಗ ಚೈತನ್ಯರು ಸಾಕು ಮಾಡು ಇಲ್ಲಿಗೆ ಮುಗಿಯಿತು ಇಷ್ಟು ಸಾಕು ಮಾಡು ಅಂತ ಹೇಳಿ ನಿಲ್ಲಿಸ್ತಾರೆ ಇದು ನಿತ್ಯ ದಾಸ್ಯ ನಿತ್ಯ ಕಾಂತಾ ಭಜನಾತ್ಮಕ ಭಗವಂತನ ಪ್ರೇಯತಿ ಭಗವಂತನ ಕಾಂತ ಅಥವಾ ಪತ್ನಿಯ ಆ ಪ್ರಿಯತಮಿಯರು रूप वाद राधिया रीत प्रेम अंत निकटवद प्रेमु मुदेली तनक वर्णित मुख्य भक्त ऐका भक्तर बेलता बरत भक्ता ऐ मुख्या मुख्या अभी ಭಗವಂತನ ಮುಖ ಸ್ವರೂಪರಾಗಿರುವರು ಅಥವಾ ಮುಖ್ಯರಾದವರು ಇಂಪಾರ್ಟೆಂಟ್ ಅಂತ ನಾವೇನು ಹೇಳ್ತೇವಿಯೋ ಭಕ್ತರಲ್ಲಿ ಏಕಾಂತಿ ಭಕ್ತರು ಅಂತ ಇದ್ದಾರೆ ಯಾರು ಏಕಾಂತಿ ಭಕ್ತರು ಅಂತ ಹೇಳಿದ್ರೆ ಹೇಳ್ತಾರೆ ಎಂಟನೇ ಸ್ಕಂದದಲ್ಲಿ ಮೂರನೇ ಅಧ್ಯಾಯ ಪತ್ನಿಯ ಶ್ಲೋಕದಲ್ಲಿ ಏಕಾಂತಿನೋ ಯನ ಕಂಚನಾರ್ಥಂ ವಾಂಚನಿ ವೈ ಭಗವತ್ ಪ್ರಪನ್ನ ಯಾರು ಭಗವಂತನಲ್ಲಿ ತಮ್ಮ ಸರ್ವಸ್ತ್ವವನ್ನು ಅರ್ಪಿಸಿ ಅವನಿಂದ ಏನನ್ನೂ ಕೂಡ ಬಯಸುವುದಿಲ್ಲವೋ ಅಂಥವರು ಏಕಾಂತಿ ಭಕ್ತರು ಅಂತಕೊಳ್ತಾರೆ ಅಂತ ಇಲ್ಲಿ ಪ್ರಹಲ್ಲಾದ ಆ ಏಕಾಂತಿ ಭಕ್ತಕ್ಕೆ ಭಕ್ತರ ಗುಂಡಿಗೆ ಸೇರಿದಂತಹ ಒಬ್ಬ ಮಹಾನ್ ಶ್ರೇಷ್ಠ ಭಕ್ತ ಅವನು ಯಾವಾಗ ನರಸಿಂಹ ಆ ಭಗವಂತ ನರಸಿಂಹನ ರೂಪದಲ್ಲಿ ಬಂದು ಅವನಿಗೆ ವರವನ್ನು ನೀಡುವಂತಹ ಸಂದರ್ಭದಲ್ಲಿ ಅವನಿಗೆಲ್ಲ ವರವನ್ನು ತಿರಸ್ಕರಿಸ್ತಾ ಬರ್ತಾನೋ ಅವಾಗ ಭಗವಂತ ಹೇಳುವಂತಹ ಆ ಪ್ರಹ್ಲಾದನ ಭಗವಂತ ಈ ರೀತಿ ಹೇಳ್ತಾನೆ ಏವಂ ಪ್ರಲೋಭ್ಯ ಮಾನೋತಿ ಲೋಕ ಪ್ರಲೋಭನೈ ಏಕಾಂತಿತ್ವಾ ಭಗವತಿ ನೈಕ್ಷತ್ತಾಂ ಅಸುರೋತ್ತಮ ಹೀಗೇ ಅನೇಕ ವಿಧವಾಗಿ ಲೋಭವನ್ನ ಒಡ್ಡುವಂತಹ ಒಡ್ಡುತ್ತಿರುವಂತಹ ಸಂದರ್ಭದೊಂದಿಗೆ ಕೂಡ ಭಗವಂತ ಅವನು ಹೇಳ್ದ ನಿನಗೆ ಇಂತಹ ಐಶ್ವರ್ಯವನ್ನು ಕೊಡ್ತೇನೆ ಇಷ್ಟು ಅಧಿಕಾರವನ್ನು ಕೊಡ್ತೇನೆ ಇಷ್ಟು ಸಂಪತ್ತನ್ನು ಕೊಡ್ತೇನೆ ಇಷ್ಟು ಸ್ತ್ರೀಯರನ್ನು ಕೊಡ್ತೇನೆ ಇಷ್ಟು ಭೋಗವನ್ನು ಕೊಡ್ತೇನೆ ನಿನಗೇನ್ ಬೇಕೋ ಅದೆಲ್ಲವನ್ನೂ ಕೇಳ್ಕೋ ಇಷ್ಟೆಲ್ಲ ಹೇಳಿದ್ರು ಕೂಡ ನಾರದ ಏನು ಹೇಳ್ತಾನೆ ಹೇ ಪ್ರಭು ದಯವಿಟ್ಟು ನನಗೆ ಯಾರೂ ಬೇಡ ನಿನ್ನ ಪಾದ ಪದ್ಮವಿತ್ರವಾದಂತಹ ಪ್ರೇಮವನ್ನು ಮಾತ್ರ ಕೊಡುವುದು ಇನ್ನೇನನ್ನು ಕೊಡಬೇಡ ಹೀಗೆ ಹೊರ ಲೋಕ ಪ್ರಲೋಭನ ಇಲ್ಲಿ ಬೇರೆ ದಿಕ್ಕೂರಿಗೆ ಇಂತಹ ಹೊರಗಳನ್ನ ಕೊಟ್ಟಿದ್ದೇ ಆದ್ರೆ ಒಟ್ಟನಲ್ಲೂರನ್ನ ಅದನ್ನ ಆರಿಸ್ಕೊಡ್ತಿದ್ರು ಹೊರಟು ಭಗವಂತನನ್ನ ಆರಿಸ್ಕೊಡ್ತಾ ಇರಲಿಲ್ಲ ಆದ್ರೆ ಇಲ್ಲಿ ಏಕಾಂತಿ ಭಕ್ತನಾದಂತಹ ಅಲ್ಲಾದ ಇಂತಹ ಪ್ರಲೋಭನೆಯನ್ನ ಭಗವಂತ ನೀಡಿದ್ದಾಗಿಯೂ ಕೂಡ ಅವೆಲ್ಲಗಳು ಅವೆಲ್ಲವನ್ನು ತಿರಸ್ಕರಿಸ್ತಾ ಆ ಭಗವಂತನಲ್ಲಿ ಏನನ್ನೂ ಬಯಸದೆ ಅಂತಹ ಅಸುರೋತ್ತಮನಾದಂತಹ ಪ್ರಹ್ಲಾದ ಭಗವಂತನನ್ನು ಮಾತ್ರ ಬಯಸ್ತಾ ಇದ್ದಾನೆ ನಗಂತನ ಪ್ರೀತಿಯನ್ನು ಮಾತ್ರ ಬಯಸುತ್ತಾ ಇದ್ದಾನೆ ಹೀಗಾಗಿ ಅವನು ಏಕಾಂತಿ ಭಕ್ತ ಅಂತ ಅನ್ಸ್ಕೊಳ್ತಾನೆ ಗರುಡಪುರಾಣುತ್ತವೆ ಏಕಾಂತನ ಸದಾ ವಿಷ್ಣು ಯಸ್ಮೇವ ಪರಾಯಣಾ ತಸ್ಮ್ ಏಕಾಂತಿ ಪ್ರೋಕ್ತಃ ಭಾಗವತಚೇತಃ ತದ್ ಭಾಗವತಚೇತ ಯಾರು ಭಗವಂತನಲ್ಲೇ ಮನಸ್ಸನ್ನ ಇಟ್ಟಿರ್ತಾರೆಯೋ ಅಂತಹ ಏಕಾಂತಿ ಭಕ್ತರು ಅವರು ಹೇಗೆ ಏಕಾಂತಿಗಳು ಅಂತ ಅನ್ಕೊಳ್ತಾರೆ ಅಂತ ಹೇಳಿದ್ರೆ ಯಾವಾಗಲೂ ಆ ಶ್ರೀಹರಿಯಲ್ಲಿ ಆ ಭಗವಂತನಲ್ಲಿ ಏಕಾಂತವಾಗಿ ಏಕಾಗ್ರವಾಗಿ ಅನನ್ಯವಾಗಿ ತಮ್ಮ ಮನಸ್ಸನ್ನ ಹರಿಸ್ತಾ ಇರೋದ್ರಿಂದ ಪರಾಯಣರಾಗಿರೋದ್ರಿಂದ ಭಗವಂತನ ಪಾದಪತ್ಮಗಳಲ್ಲಿ ಪರಾಯಣರಾಗಿರೋದ್ರಿಂದ ಅವ್ರನ್ನ ಏಕಾಂತಿ ಭಕ್ತರು ಅಂತ ಕರೀತೇ ನ ಕಿಂಚಿತ್ ಸಾಧವೋ ಧೀರಾಹ ಭಕ್ತ ಶೇಖಾಂತಿನೋ ಮಮ ವಾಂಚತ್ಯ ಮಯಾ ದತ್ತ ಕೈವಲ್ಯಂ ಅಪುನರ್ಭವಂ ನಾನು ಕೈವಲ್ಯ ಅಂದರೆ ಮತ್ತೆ ಪುನಕ್ಕೆ ಪುನಃ ಸಂಸಾರಕ್ಕೆ ಬರೆದಂತಹ ರೀತಿಯಾದಂತಹ ಮೋಕ್ಷವನ್ನು ಅವರಿಗೆ ಕೊಟ್ಟರೂ ಕೂಡ ಈ ಧೀರರಾದಂತಹ ಬುದ್ಧಿವಂತ ಬುದ್ಧಿವಂತಕರಾದಂತಹ ಧೈರ್ಯವಂತರಾದಂತಹ ಸಾಧುಗಳಾದಂತಹ ಈ ಭಕ್ತರು ನನ್ನಲ್ಲಿ ಮಾತ್ರ ಮನಸ್ಸನ್ನು ಇಟ್ಟವರಾಗಿ ಇದು ಯಾವ್ದನ್ನು ಅವರು ಬಯಸುವುದಿಲ್ಲ ಇಲ್ಲಿ ಈ ಭಕ್ತರ ವಿಷಯದಲ್ಲಿ ಹೇಳಬೇಕಾದ್ರೆ ಯಾಕೆ ಬಯಸುವುದಿಲ್ಲ ಅಂತ ಹೇಳಿದ್ರೆ ಇವರು ಕಿಲಾಡಿ ಭಕ್ತರು ಅಂತ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಈ ಮೋಕ್ಷಕ್ಕೆ ಅಧಿಪತಿ ಆದಂತಹ ಮೋಕ್ಷ ಅಂತ ಅವರಿಗೆ ಕರತಲಾಮದ ಸಿಕ್ಕಿಯೇ ಸಿಗ್ತದೆ ಅವರ ಕೈಯಲ್ಲಿ ಯಾವಾಗಲೂ ಆ ಮೋಕ್ಷ ನೆಂದಿಕಾಯಿ ಅಂತ ಇರ್ತದೆ ಯಾವಾಗ ಬೇಕಾದಾಗ ಅವರು ಮುಕ್ತರಾಗಿ ಹೋಗ್ಬಿಡ್ಬೋದು ಹಾಗೆಯೇ ಈ ಪ್ರೀತಿ ಇದ್ರೆ ಭಗವಂತ ಕರ್ದಾಗ ದರ್ಶನವನ್ನು ಕೊಡ್ತಾನೆ ಆ ಭಗವಂತನ ಜೊತೆಗೆ ಇರ್ತಕ್ಕ ಇರ್ತಕ್ಕಂತಹ ಐಶ್ವರ್ಯವೂ ಕೂಡ ಲೋಕೋಪಕಾರಕ್ಕಾಗಿ ಅವರ ಒಂದು ಕಾರಣವಾಗಿ ಅವರಿಗೆ ಸಿಗ್ತದೆ ತಂಬೋಸ್ಕರ ಅಲ್ಲ ಭಗವಂತನ ಐಶ್ವರ್ಯ ಅಂತಕ್ಕಂಥದ್ದು ಈ ಲೋಕದ ದುಃಖವನ್ನು ಹೋಗಲಾಡಿಸಿಕೊಳ್ಳಿಕ್ಕೆ ಮಾತ್ರ ಅವರಿಗೆ ಬೇಕೇ ಹೊರತು ತಮ್ಮ ಭೋಗಕ್ಕೋಸ್ಕರ ಅಲ್ಲವೇ ಅಲ್ಲ ಹೀಗಾಗಿ ಅವರು ಕಿಲಾಡಿ ಭಕ್ತರು ಅಂತ ಹೇಳಬೇಕು ಏಕಾಂತಿ ಭಕ್ತರು ಅಂತ ಹೇಳಿದ್ರೆ ಕಿಲಾಡಿ ಭಕ್ತರು ಯಾಕೆಂದ್ರೆ ಭಗವಂತನನ್ನು ಮಾತ್ರ ಪ್ರೀತಿಸುವುದರೊಂದಿಗೆ ಭಗವಂತನ ದರ್ಶನವೂ ಅವರಿಗೆ ಯಾವಾಗ ಅಂದರೆ ಯಾವಾಗ ಸಿಗ್ತದೆ ಭಗವಂತನ ಸಂಬಂಧಪಟ್ಟಂತಹ ಸಂಪತ್ತಿಗಳು ಕೂಡ ಅವರಿಗೆ ಸಿಗ್ತದೆ ಹಾಗೆಯೇ ಅವರ ಮೋಕ್ಷ ಅಂತಕ್ಕಂಥದ್ದು ಸಂಸಾರದ ನಿವೃತ್ತಿ ಅಂತಕ್ಕಂಥದ್ದು ಅವರಿಗೆ ಕರ್ತನಾವಲಕವಾಗಿರ್ತದೆ ಹೀಗಾಗಿ ಈ ಏಕಾಂತಿ ಭಕ್ತರು ಮುಖ್ಯರು ಗರುಡ ಪುರಾಣದಲ್ಲಿ ಇನ್ನೊಂದು ಕಡೆ ಹೇಳ್ತಾರೆ ಇಷ್ಟು ಈ ಏಕಾಂಗಿ ಭಕ್ತರು ಹೇಗೆ ಇಷ್ಟು ಶ್ರೇಷ್ಠರು ಅಂತ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಬ್ರಾಹ್ಮಣಾನ ಸಹಸ್ರೇದ್ಯ ಸತ್ರಯಾಗಿ ವಿಶಿಷ್ಯತೆ ಸತ್ರಯಾಗಿ ಸಹಸ್ರೇಭ್ಯ ಸರ್ವೇದಾಂತ ಪಾರಗ ಸಾವಿರ ಬ್ರಾಹ್ಮಣರನ್ನು ಒಟ್ಟು ಹಾಕಿದರೂ ಕೂಡ ಎಷ್ಟು ಒಂದು ಶ್ರೇಷ್ಠತೆ ಇದೆಯೋ ಆ ಶ್ರೇಷ್ಠತೆ ಸತ್ರಯಾಗಿ ಸತ್ರ ಅಂತೇಳಿದ್ರೆ ಹನ್ನೆರಡು ವರ್ಷ ಮಾಡತಕ್ಕಂತಹ ಒಂದು ಯಜ್ಞ ಅದಕ್ಕೆ ಸತ್ರ ಅಂತ ಹೇಳ್ತಾರೆ ಈ ಯಾರು ಈ ಹನ್ನೆರಡು ವರ್ಷದ ಯಜ್ಞವನ್ನ ಅಷ್ಟು ದೀರ್ಘಕಾಲದ ಯಜ್ಞವನ್ನ ಸತ್ರವನ್ನ ಮಾಡಿರ್ತಾರೆಯೋ ಅವು ಈ ಸಾವಿರ ಬ್ರಾಹ್ಮಣಗಳಿಗಿಂತ ಶ್ರೇಷ್ಠ ಸತ್ರಯಾದಿ ಸಹಸ್ರೇದ್ಯ ಇಂತಹ ಸಾವಿರ ಸತ್ರಯಾದಿಗಳಿಗಿಂತಲೂ ಕೂಡ ಸರ್ವ ಎಲ್ಲ ವೇದ ವೇದಾಂತಗಳನ್ನು ಓದಿ ಅರಗಿಸಿಕೊಂಡವರು ಶ್ರೇಷ್ಠರು ಸರ್ವ ಕೋಟ್ಯಾಂ ವಿಷ್ಣು ಭಕ್ತೋ ವಿಶಿಷ್ಟತೆ ಹೀಗೆ ಈ ಎಲ್ಲ ವೇದ ವೇದಾಂತಗಳನ್ನು ಓದಿದವರು ಸಾವಿರ ಒಂದು ಕೋಟಿ ಒಂದು ಕೋಟಿ ಈ ರೀತಿಯಾದಂತಹ ವೇದ ವೇದಾಂತ ಪಾರಗರು ಯಾರು ವೇದ ವೇದಾಂತದಲ್ಲಿ ಪಾರಂಗರಾಗಿದ್ದಾರೋ ಅವರಿಗಿಂತಲೂ ಅವರು ಒಂದು ಕೋಟಿಗಿಂತಲೂ ಒಬ್ಬ ವಿಷ್ಣು ಭಕ್ತ ಶ್ರೇಷ್ಠ ಹಾಗೆಯೇ ವೈಷ್ಣವನ ಸಹಸ್ವೇವ್ಯ ಇಂತಹ ಸಾವಿರ ವೈಷ್ಣವರಿಗಿಂತಲೂ ಇಂತಹ ಸಾವಿರ ವಿಷ್ಣು ಭಕ್ತರಿಗಿಂತಲೂ ಏಕಾಂತಿನಹ ಏಕಹ ಒಬ್ಬ ಏಕಾಂತಿ ಭಕ್ತ ಈ ಸಾವಿರ ವಿಷ್ಣು ಭಕ್ತರಿಗಿಂತ ಕೂಡ ಶ್ರೇಷ್ಠ ಎಂಬುದಾಗಿ ಗರ್ಗ ಪುರಾಣದಲ್ಲಿ ಮಾತನ್ನ ಹೇಳ್ತಾ ಏಕಾಂತಿ ಭಕ್ತ ಭಗವಂತನಲ್ಲಿ ಅನನ್ಯವಾದಂತಹ ಪ್ರೀತಿಯನ್ನು ಇಟ್ಟಂತಹ ಭಕ್ತ ಎಷ್ಟು ಶ್ರೇಷ್ಠ ಅವನ ಒಂದು ಹಿರಿಮೆಯನ್ನ ಇಲ್ಲಿ ಸಾರಿ ಮುಂದಿನ ಸೂತ್ರದಲ್ಲಿ ಅವರು ಹೇಳ್ತಾ ಇದ್ದಾರೆ ಕಂಠಾವರೋಧ ರೋಮಾಂಚ ಅಶ್ವವಿಹಿ ಪರಸ್ಪರಂ ಲವಮಾನ ಪಾವಯಂತಿ ಪುಧಾನಿ ಪ್ರದೀಂಚ ಹೇಗೆ ಈ ಪರಾಭಕ್ತಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಯ ಚರಿಯೆ ಅವನಲ್ಲಿ ಉಂಟಾಗ್ತಕ್ಕಂತಹ ಮಾನಸಿಕ ಹಾಗೂ ದೈಹಿಕ ಒಂದು ಮಾರ್ಪಾಡುಗಳು ಏನು ಎಂಬಲ್ಲಿ ಇಲ್ಲಿ ನಾಡಲು ಈ ಸೂತ್ರದಲ್ಲಿ ಈ ಎಲ್ಲ ಲಕ್ಷಣಗಳನ್ನು ಹೇಳುವುದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಓಂ ಓರ್ಣಮದಃಪೋರ್ಣಮಿ ನೋರ್ಣ ಪೂರ್ಣಮು ದೇ ಪೂರ್ಣತ್ಯಪೋರ್ಣಮೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿ ಶಾಂತಿ ಹರಿ ಓಂ ತತ್ತ್ ಶ್ರೀಕೃಷ್ಣಾರ್ಪಣ